ಡಾಕ್ಟರ್ ಕೃಷ್ಣಮೂರ್ತಿಸ್ತ್ರೀ ದಂ ಪುನಚ ಮಹರ್ಷಿ ವೇದವ್ಯಾಸ ಮಹಾಪುರದ ಮೊದಲನೆಯ ವಿದ್ಯೇಶ್ವರ ಸಮಿತಿಯ ಬಳಿಕ ಎರಡನೇದಾದಂತಹ ರುದ್ರಸಮಿತಿಯಲ್ಲಿ ಮೊದಲನೆಯ ಸೃಷ್ಟಿ ಖಂಡ ಇದರಲ್ಲಿ ಹನ್ನೆರಡನೇ ಅಧ್ಯಾಯವನ್ನು ಈಗ ನೋಡೋಣ ಶ್ರೀ ಓನ್ನಮ ಶಿವಾಯ ಅಥ ಶ್ರೀ ಶಿವಮಹಾಪುರಾಣಿ ರುದ್ರ ಸಂಹಿತಾಂ ಸೃಷ್ಟಿಖಂಡೇ ದ್ವಾದಶೋಧ್ಯಾ ಹನ್ನೆರಡನೆಯ ಅಧ್ಯಾಯ ಇದರಲ್ಲಿ ಬ್ರಹ್ಮ ಚತುರ್ಮುಖ ಬ್ರಹ್ಮನು ಇತರ ದೇವತೆಗಳನ್ನೆಲ್ಲ ಕರ್ಕೊಂಡು ಕ್ಷೀರಸಾಗರದ ತಡಿಗೆ ಮಹಾವಿಷ್ಣುವಿದ್ದಲ್ಲಿಗೆ ಹೋಗುವಂಥದ್ದು ಅಲ್ಲಿ ವಿಷ್ಣುವಿನ ಬಾಯಿಯಿಂದ ಪರಮೇಶ್ವರನ ಮಹಿಮೆಯನ್ನು ಕೇಳುವಂಥದ್ದು ಇದು ಈ ಅಧ್ಯಾಯದ ಮುಖ್ಯವಾದ ಕಥಾವಸ್ತು ಸುಮಾರು ಎಂಬತ್ತಾರು ಶ್ಲೋಕಗಳಿವೆ ಇದರಲ್ಲಿ ಸಾಧ್ಯವಾದಷ್ಟು ಮಟ್ಟಿಗೆ ಇವತ್ತು ನಾವು ಅದನ್ನು ನೋಡೋಣ ಮತ್ತು ಉಳಿದದನ್ನು ನಾಳೆ ಮುಂದುವರಿಸೋಣ ನಾರದವ್ವಾಚ ಬ್ರಹ್ಮನ್ ಪ್ರಜಾಪತಿ ತಾತ ಧನ್ಯಸ್ತ್ವ ಶಿವಸಕ್ತಧೀಹಿ ದೇವ ಪುನಃ ಸಮ್ಯಕ್ ಬ್ರೂಹಿಮೆ ವಿಸ್ತರಾ ದ್ವಿಧೇ ನಾರದ ಮುನಿಗಳು ತಮ್ಮ ತಂದೆಯಾದಂತಹ ಚಿತುರ್ಮುಖ ದೇವರನ್ನ ಕುರಿತು ಹೇಳ್ತಾರೆ ಬ್ರಹ್ಮನ್ ಪ್ರಜಾಪತಿ ಅಯ್ಯ ಲೋಕದ ಸಮಸ್ತ ಸೃಷ್ಟಿಯ ಪ್ರಜೆಗಳ ಪತಿ ಪ್ರಜಾಧಿನಾಥನಾದಂತಹ ಚತುರ್ಮುಖ ಬ್ರಹ್ಮನೇ ನನ್ನ ತಂದೆ ತಾತ ಜನಕನೇ ಧನ್ಯಸ್ತ್ವ ಶಿವಸಕ್ತಧೀಹಿ ಸದಾ ಶಿವನಲ್ಲಿಯೇ ಆಸಕ್ತವಾಗಿರುವಂತಹ ಬುದ್ಧಿಯುಳ್ಳ ಮನಸ್ಸುಳ್ಳ ನೀನೇ ಧನ್ಯನು ಶಿವನಲ್ಲೇ ನೆಟ್ಟಂತಹ ಮನಸ್ಸು ಯಾವಾಗಲೂ ಇರತಕ್ಕಂತಹ ನೀನೇ ಧನ್ಯ ಈ ಧನ್ಯ ಎನ್ನತಕ್ಕಂಥ ಸಾಮಾನ್ಯವಾಗಿ ನಾವು ಪ್ರಯೋಗಿಸ್ತಾ ಇರ್ತೇವೆ ಕೇಳ್ತಾ ಇರ್ತೀವಿ ಆ ಶಬ್ದವನ್ನು ಧನ್ಯ ಅಂದರೆ ನಿಜವಾಗಿ ಧನಯ ಹಿತ ನಿಹಿತ ಅಂದರೆ ಸುಕೃತಿ ಪುಣ್ಯವಂತ ಎನ್ನತಕ್ಕಂಥ ಅರ್ಥ ಧನಕ್ಕಾಗಿ ಅಂದರೆ ಧನ ಅಂದರೆ ಸಂಪತ್ತು ಸಂಪತ್ತು ಅಂದರೆ ಕೇವಲ ಹಣ ಅಂತೇಳಿ ಅಲ್ಲ ಎಲ್ಲ ರೀತಿಯ ವಿದ್ಯಾಧನ ವಿದ್ಯೆಯು ಒಂದು ಧನವೇ ಜ್ಞಾನಧನ ಜ್ಞಾನವೂ ಕೂಡ ಒಂದು ಸಂಪತ್ತು ಹೀಗೆ ಅದಕ್ಕೋಸ್ಕರ ಇಡಲ್ಪಟ್ಟವನು ಅಂದರೆ ಅವನಿಗೆ ಎಲ್ಲವೂ ಪ್ರಾಪ್ತಿ ಆಯಿತು ಎನ್ನತಕ್ಕಂಥ ಅರ್ಥ ಧನ್ಯ ಅಂತ ಹೇಳಿದರೆ ಯೋಗ್ಯನಾದವನು ಎನ್ನತಕ್ಕಂಥ ಅರ್ಥ ಪುಣ್ಯವಂತ ಅಂಥೇಳಿ ಸಂಪತ್ತು ಸಂಪತ್ತಿಗೆ ಯೋಗ್ಯನಾದವ ಸಂಪತ್ತು ಅವನಲ್ಲಿ ನಿಹಿತವಾಗಿದೆ ಧನಾಯ ಹಿತ ಎಲ್ಲ ಸಂಪತ್ತುಗಳು ಅವನಲ್ಲಿ ಇವೆ ಎನ್ನತಕ್ಕಂಥ ಅರ್ಥ ವಿದ್ಯಾಸಂಪತ್ತಾಗಲಿ ಎಲ್ಲ ಹೀಗೆ ನೀನೇ ಧನ್ಯ ನೀನೇ ನಿನ್ನ ಬದುಕೆ ಸಾರ್ಥಕ ಅಂಥೇಳಿ ಎದೇವೇ ಪುನಃ ಸಮ್ಯಕ್ ಬ್ರೂಹಿ ಮೇ ವಿತರ ವಿಧೇಯ ಬ್ರಹ್ಮನೇ ವಿಧಿಯೇ ಸಕಲರ ಲಟ ಲಿ ರೇಖೆಯನ್ನು ಬರೆಯತಕ್ಕಂಥವನೇ ವಿಧಿ ಅದನ್ನು ಬರೆಯತಕ್ಕಂತಹ ಬ್ರಹ್ಮಣಿ ಲಟಲಿಖಿತೇಖ ಪರಿಮರ್ಷ್ಟು ನ ಶಕ್ಯೆ ಹರಿ ಹರಿಣಾಪಿ ಬ್ರಹ್ಮಣಿ ಸುರೈರಪಿ ಅಂತ ಹೇಳಿದ್ದಾರೆ ಹಣೆ ಬರಹವನ್ನು ತಿದ್ದಲಿಕ್ಕೆ ಯಾರಿಂದಲೂ ಆಗುವುದಿಲ್ಲ ಅಂಥೇಳಿ ಹರಿಯಿಂದಲಾಗಲಿ ಹರನಿಂದಲಾಗಲಿ ಬ್ರಹ್ಮನಿಂದಲಾಗಲಿ ದೇವತೆಗಳಿಂದ ಆಗಲಿ ಯಾಕೆ ಯಾಕಂದರೆ ಅವನು ಅವನು ಮಾಡಿದಂಥ ಕರ್ಮದ ಫಲವೇ ಅದರಲ್ಲಿ ಹಾಗಾಗಿ ಅದನ್ನು ತಿದ್ದುಪಡಿ ಮಾಡಲಿಕ್ಕೆ ಆಗೋದಿಲ್ಲ ಮಾಡಿದ್ದುಣ್ಣು ಮಹಾರಾಯ ಕುಂದ ಪಾಪ ತಿಂದು ಪರಿಹಾರ ಅಂದರೆ ಈಗ ಏನು ಹೇಳಿದ್ದಾರೆ ಒಂದು ಪ್ರಾಣಿಯನ್ನು ಕೊಂದರೆ ಅದನ್ನು ತಿಂದರೆ ಪರಿಹಾರ ಆಗ್ತದೆ ಅಂತ ಹೇಳಿ ಹಾಗಲ್ಲ ಅದು ಅದು ವ್ಯಂಗ್ಯ ಅಷ್ಟೇ ಅಪಾರ್ಥ ಅದು ಕೊಂದ ಪಾಪವನ್ನು ತಿನ್ನುವಂಥದ್ದು ಏನು ಕೊಂದ ಒಂದು ಪಾಪ ಇರ್ತದಲ್ಲ ಆ ಪಾಪವನ್ನು ಅನುಭವಿಸಿದ ನಂತರವೇ ಆ ಪಾಪದ ನಾಶ ಆಗ್ತದೆ ಹೊರತು ಬೇರೆ ಯಾವುದೇ ದಾರಿ ಇಲ್ಲ ಅನುಭವಿಸೇ ತೀರಬೇಕು ಅಂತ ಮಾಡಿದ್ದಾನೆ ಹಾಗೆ ವಿಧಿ ಅನ್ನತಕ್ಕಂಥ ತಾನು ಮಾಡಿದ ಕರ್ಮ ಸಂಚಿತ ಕರ್ಮಗಳು ಹಿಂದಿನಿಂದ ಈ ಜನ್ಮದಿರ್ಬೋದು ಮೊದಲಿನ ಜನ್ಮದಿರ್ಬೋದು ಜನ್ಮ ಜನ್ಮ ಅಂತ ಹೇಳದ್ದಿರ್ಬೋದು ಹಾಗಾಗಿ ಬ್ರಹ್ಮಣಾಪಿ ಸುರ ಬರೆದವನಿಗೂ ಕೂಡ ಅದನ್ನು ಹೊರಸಲಿಕ್ಕೆ ಸಾಧ್ಯ ಇಲ್ಲ ಬದಲಿಸಲಿಕ್ಕೆ ಹಾಗೆ ಬರೆಸಿದವನಿಗೂ ಕೂಡ ಸಾಧ್ಯ ಇಲ್ಲ ಅಂತ ಬ್ರಹ್ಮ ಚತುರ್ಮುಖ ಬ್ರಹ್ಮನ ಹತ್ರ ಬರೆಸಿದವನು ಯಾರು ಆ ಪರಮೇಶ್ವರ ಪರಮಾತ್ಮ ಹ್ಞೂ ಹಾಗೆ ನಾರಾಯಣ ಅಂತ ಹೇಳ್ಬೋದು ಅಥವಾ ಮೂಲಪರಬ್ರಹ್ಮ ಅಂತ ಹೇಳಬಹುದು ಆ ಶಕ್ತಿ ಅವನು ಕೂಡ ಅದನ್ನು ತಿದ್ದುದಿಲ್ಲ ಯಾಕಂತೇಳಿದರೆ ಒಂದು ಲೋಕ ನಿಯಮವನ್ನು ಮೀರಿದ ಹಾಗೆ ಆಗ್ತದೆ ಹ್ಞೂ ಏನಾಗಬೇಕು ಅಂತ ಅವನ ವಿಧಿ ಇರ್ತದ ಅಂದರೆ ವಿಧಿ ಹೇಗೆ ಬರ್ತದೆ ಅವನು ಮಾಡಿದಕ್ಕೂ ಪೂರ್ವ ಕರ್ಮದ ಫಲ ಹಾಗಾಗಿ ಅದನ್ನು ತಿದ್ದಲಿಕ್ಕೆ ಆಗಿಲ್ಲ ಹಾಗಾಗಿ ವಿಧಿ ಅಂತೇಳಿ ಬ್ರಹ್ಮನಿಗೆ ಹೇಳುವಂಥದ್ದು ಬ್ರಹ್ಮ ಅದನ್ನು ಅದರ ವಿಧಿ ಅಂದರೆ ಅವ್ರು ಮಾಡಿದ ಕರ್ಮ ಪ್ರಕಾರ ಅವನು ಸೃಷ್ಟಿ ಮಾಡ್ತಾನೆ ಪ್ರತಿಯೊಂದನ್ನು ಕೂಡ ಸನ್ನಿವೇಶಗಳನ್ನು ಸೃಷ್ಟಿ ಮಾಡ್ತಾನೆ ಜನ್ಮ ಯಾವುದು ಅದನ್ನ ಅದನ್ನು ತೋರಿಸ್ತಾನೆ ಅವನಿಗೆ ಬೇಕಾದ ಸುಖ ದುಃಖಗಳನ್ನು ಕೊಡ್ತಕ್ಕಂತಹ ಸೃಷ್ಟಿ ಆಗ್ತದೆ ಅವನಿಗೆ ಹೀಗೆ ಅಂತಹ ವಿಧಿ ಹತ್ರ ಅಂದರೆ ಬ್ರಹ್ಮನ ಹತ್ರ ಹೇಳ್ತಾನೆ ಅವನ ಮಾನಸ ನಾರದ ದೇವರ್ಷಿ ಎದೇವೇ ಪುನಃ ಸಮ್ಯಕ್ ಬ್ರೂಹಿ ಇದನ್ನೇ ನೀನು ನನಗೆ ಮತ್ತೊಮ್ಮೆ ಚೆನ್ನಾಗಿ ವಿಸ್ತಾರವಾಗಿ ತಿಳಿಸು ಅಂತೇಳಿ ಹೇಳ್ತಾನೆ ಬ್ರಹ್ಮೋವಾಚೀನಾಹೂಯ ಸರ್ವತಃ ನಿರ್ಜರಶ್ಚಾವದಂ ಪ್ರೀತಿಯ ಸುವಚ ನಾರದ ಈ ಮಾತನ್ನು ಕೇಳಿ ಏಕಸ್ ಸಮ ಬ್ರಹ್ಮೋವಾ ಬ್ರಹ್ಮನು ಹೇಳ್ತಾನೆ ನಾರದನ ಮಾತನ್ನು ಕೇಳಿ ಪ್ರತ್ಯುತ್ತರವಾಗಿ ಒಂದಾನೊಂದು ಕಾಲದಲ್ಲಿ ಏಕಸ್ಮಿನ್ ಸಮಯೇ ತಾತ ಅಪ್ಪ ಮಗನೇ ಅಂಥೇಳಿ ಹ್ಞೂ ಆದರಂತ ಹೇಳೋದು ತಾತ ಅನ್ನುವಂಥದ್ದು ನೋಡಿ ಎಲ್ಲ ಪ್ರಯೋಗ ಆಗ್ತದೆ ಮಗನಿಗೂ ಆಗ್ತದೆ ಅಪ್ಪನಿಗೂ ಆಗ್ತದೆ ಕನ್ನಡದಲ್ಲಿ ತಾತ ಅಂದರೆ ಅಜ್ಜನಿಗೆ ಹೇಳುವಂಥದ್ದು ಸಂಸ್ಕೃತದಲ್ಲಿ ಅಜ್ಜನಿಗೇ ಇಲ್ಲ ಪ್ರಯೋಗ ಅಪ್ಪನಿಗೆ ಅಥವಾ ಮಗನಿಗೆ ಅಥವಾ ಸಾಮಾನ್ಯವಾಗಿ ಪ್ರಯೋಗ ಮಾಡ್ತಾರೆ ತಾತ ಅಂಥೇಳಿ ಹ್ಞೂ ಅಂದರೆ ತಂದೆ ಒಬ್ಬ ಹಿರಿಯನಿಗೆ ಹೇಳುವಂತಹದ್ದು ಸಾಮಾನ್ಯವಾಗಿ ಅಥವಾ ಕಿರಿಯರಿಗೂ ಕೂಡ ಪ್ರೀತಿಯಿಂದ ಹೇಳುವಂಥದ್ದು ಹಾಗಾಗಿ ಅದು ಸಾಮಾನ್ಯವಾಗಿ ಸಂಬೋಧನಾ ಒಂದು ಶಬ್ದ ಸಂಬೋಧನಾ ಪದ ಏಕಸ್ಮಿನ್ ಸಮಯೇ ತಾತ ಒಂದಾನೊಂದು ಕಾಲದಲ್ಲಿ ಏಕಸ್ಮಿನ್ ಸಮಯೇ ಒಂದು ಕಾಲದಲ್ಲಿ ಒಂದು ಸಮಯದಲ್ಲಿ ಏನಾಯಿತು ಋಷಿನ್ ಆಹೂಯ ಸರ್ವತಃ ಋಷಿಗಳನ್ನು ಎಲ್ಲಡೆಯಿಂದ ಆಹುಯ ಕರೆದು ಆಹ್ವಾನಿಸಿ ನಿರ್ಜರಾಂಶ ಅವಧನ್ ಪ್ರೀತ್ಯ ನಿರ್ಜರರನ್ನು ಅಂದರೆ ಅಮರರನ್ನು ಜರೆ ವೃದ್ಧಾಪ್ಯ ಇಲ್ಲದರು ಇರುವಂಥವರು ನಿರ್ಜರರು ಅಮರರು ಅಮೃತವನ್ನು ಕುಳಿದಂಥವರು ಅಂತಹ ದೇವತೆಗಳನ್ನು ಪ್ರೀತ್ಯ ಪ್ರೀತಿಯಿಂದ ಹಾಗೆ ಎಲ್ಲ ಋಷಿಗಳನ್ನು ಕೂಡ ಪ್ರೀತಿಯಿಂದ ಆಹೂಯ ಕರೆದು ಸುವಚಃ ಪದ್ಮ ಸಂಭವ ಪದ್ಮ ಸಂಭವ ಅಂದರೆ ಯಾರು ಕ ಕಮಲ ಅಥವಾ ತಾವರೆಯಲ್ಲಿ ಹುಟ್ಟಿದವ್ ಮಹಾವಿಷ್ಣುವಿನ ನಾಭಿ ಕಮಲದಿಂದ ಹುಟ್ಟಿದವ ಯಾರು ಉದ್ಭವಿಸಿದವ ಬ್ರಹ್ಮ ಚತುರ್ಮುಖ ಬ್ರಹ್ಮ ಆದಂತಹ ನಾನು ಒಂದೊಂದು ಕಾಲದಲ್ಲಿ ಹಿಂದೆ ಎಲ್ಲ ಋಷಿಗಳನ್ನು ಮತ್ತು ದೇವತೆಗಳನ್ನು ಕರೆದು ಪ್ರೀತಿಯಿಂದ ಪ್ರೀತ್ಯ ಸುವಚ ಹೇಳಿದೆನು ಪ್ರೀತಿಯಿಂದ ಒಳ್ಳೆಯ ಮಾತನ್ನು ಹೇಳಿದೆ ಅವಧಮ್ ಅಂತ ಬಂದಿದೆ ಇಲ್ಲಿ ಅಂದರೆ ಅವದತ್ ಅವದತಾಂ ಅವದನ್ ಅಂತ ಬರ್ತದೆ ಲಂಗ್ಲಕಾರ ಭೂತಕಾಲದಲ್ಲಿ ವದತಿ ಎನ್ನುವಂತಹ ಲಟ್ಲಕಾರಕ್ಕೆ ಅವಧತ್ ಅಂತೇಳಿ ಆಗ್ತದೆ ಅದು ಪ್ರಥಮ ಪುರುಷ ಇನ್ನು ಮಧ್ಯಮ ಪುರುಷದಲ್ಲಿ ಪ್ರಥಮ ಪುರುಷದಲ್ಲಿ ಅಂದರೆ ಅವನು ಅವದತ್ ಅದು ಅವನು ಅವಳು ಹೇಳಿದನು ಹೇಳಿದಳು ಹೇಳಿತು ಅಂಥೇಳಿ ಅವದತ್ ಅವಧತಾಮ್ ಅವರಿಬ್ಬರು ಅವಧನ್ ಎರಡು ಜನಕ್ಕಿಂತ ಜಾಸ್ತಿ ಜನ ಹೇಳಿದರೆ ಆಮೇಲೆ ಅವಧ ಅವಧತಮ್ ಅವದತ ಹೇಳಿದರು ಅಂತೇಳಿದ್ದದ್ದು ನೀವು ಹೇಳಿದಿರಿ ಅವದಹ ಅವಧತಮ್ ಅವಧತ ಅಂತೇಳಿ ಬರ್ತದೆ ನೀವಿಬ್ಬರು ಆಮೇಲೆ ಇಬ್ಬರಿಗಿಂತ ಜಾಸ್ತಿ ನೀವುಗಳು ಹೇಳಿದ್ದೀರಿ ಹೇಳಿದಿರಿ ಅಂಥೇಳಿ ಅವಧಮ್ ಅಂಥೇಳಿ ಆಮೇಲೆ ಬರ್ತದೆ ನಾನು ಹೇಳಿದೆನು ಅವದಮ್ಮ ಅಂಥೇಳಿ ಹಾಗೆ ಬಂದದ್ದು ಉತ್ತಮ ಪುರುಷದ ಪ್ರ ಏಕವಚನ ರೂಪ ಹೀಗೆ ಹೇಳಿದೆ ಏನು ಅಂತ ಹೇಳಿದೆ ಅಂತೇಳಿ ಹೇಳ್ತಾನೆ ಬ್ರಹ್ಮ ಅವರನ್ನೆಲ್ಲ ಕುರಿತು ಎಲ್ಲರನ್ನು ಪ್ರೀತಿಯಿಂದ ಕರೆಸಿ ಋಷಿಗಳನ್ನು ದೇವತೆಗಳನ್ನು ಹೇಳ್ತಾನೆ ಬ್ರಹ್ಮ ಅವರಿಗೆ ಒಂದೊಂದು ಕಾಲದಲ್ಲಿ ಏನು ಹೇಳಿದ ಯದಿ ನಿತ್ಯಸುಖೇ ಶ್ರದ್ಧಾ ಯದಿ ಸಿದ್ಧೇಶ್ಚಾ ಮುಖ ಆಗಂತವ್ಯ ಮಯ ಸಾರ್ಧಂ ತೀರ ಕ್ಷೀರವಯೋ ನಿಧೇ ಒಂದು ವೇಳೆ ಯದಿ ನಿತ್ಯಸುಖೇ ಶ್ರದ್ಧಾ ನಿಮಗೆ ನಿತ್ಯ ಸುಖವನ್ನು ಪಡೆಯಲಿಕ್ಕೆ ಶ್ರದ್ಧೆ ಉಂಟೋ ನಿತ್ಯಸುಖ ದುಃಖವೇ ಇಲ್ಲದಂತಹ ಸುಖ ಅದೇ ನಿತ್ಯ ಸುಖ ಅನಿತ್ಯ ಸುಖ ಯಾವುದು ನಾವು ನಮ್ಮ ದೈನಂದಿನ ಜೀವನದಲ್ಲಿ ಕಾಣುವಂಥದ್ದು ಇವತ್ತು ಸುಖ ಇದ್ದರೆ ನಾಳೆ ಇಲ್ಲ ಈ ಕ್ಷಣದಲ್ಲಿ ಸುಖ ಇದ್ದರೆ ನಾಳೆ ಮತ್ತೆ ಇಲ್ಲ ಮುಂದಿನ ಕ್ಷಣದಲ್ಲಿ ದುಃಖ ಇದು ಅನಿತ್ಯ ಸುಖ ಯಾವುದಿದು ಭೌತಿಕವಾದದ್ದು ನಮ್ಮ ಐಷಾರಾಮಿ ಲೌಕಿಕ ಭೋಗವಸ್ತುಗಳಿಂದ ಉಂಟಾಗತಕ್ಕಂಥದ್ದು ಇದು ಅನಿತ್ಯ ಸುಖ ಹಾಗಾದರೆ ನಿಮಗೆ ನಿತ್ಯ ಸುಖವನ್ನು ಪಡೀಲಿಕ್ಕೆ ಆಸಕ್ತಿ ಇದೆಯೋ ಯದಿ ನಿತ್ಯ ಸುಖೇ ಶ್ರದ್ಧಾ ಶ್ರದ್ಧೆ ಇದೆಯೋ ಅದರಲ್ಲಿ ಯದಿ ಸಿದ್ಧೇಶ್ಚ ಕಾಮುಕ ಯಾರು ಸಿದ್ಧಿಯನ್ನು ಪಡೀಲಿಕ್ಕೆ ಕುತೂಹಲ ನಿಮಗೆ ಇದೆಯೋ ಕಾಮನೆ ಇದೆಯೋ ಬಯಕೆ ಇದೆಯೋ ಸಿದ್ಧಿ ಅಂದರೆ ಉತ್ತಮವಾದ ಮೋಕ್ಷಸಿದ್ಧಿ ಅಥವಾ ಫಲಸಿದ್ಧಿ ಉತ್ತಮ ಫಲ ಸಿದ್ಧಿಯಾಗುವಂತಹ ಆಸಕ್ತಿ ಇದೆಯೋ ಸಿದ್ಧಿಪಡ್ಕೊಳ್ಳುವಂಥದ್ದು ಆಗಂತವ್ಯಂ ಮಯಾ ಸಾರ್ಧಂ ಹಾಗಿದ್ದರೆ ಆಗಂತವ್ಯಂ ಬರಬೇಕು ನೀವು ಮಯ ಸಾರ್ಧಂ ನನ್ನ ಜೊತೆಗೆ ನನ್ನೊಂದಿಗೆ ಸಾರ್ಧಂ ಸಾಕಂ ಸಮ್ ಸಹ ಇವೆಲ್ಲ ಒಂದೇ ಅರ್ಥವನ್ನು ಕೊಡುವಂಥದ್ದು ಜೊತೆಗೆ ಒಂದಿಗೆ ಎನ್ನತಕ್ಕಂಥ ಅರ್ಥ ಸಾರ್ಧಂ ಸಾಕಂ ಸಮ್ ಆಮೇಲೆ ಸಹ ಈ ಎಲ್ಲದರ ಪ್ರಯೋಗದಲ್ಲಿ ಕೂಡ ಅದರೊಟ್ಟಿಗೆ ಇರತಕ್ಕಂತಹ ಕರ್ಮಪದ ಇದು ಕರ್ತೃಪದ ತೃತೀಯ ವಿಭಕ್ತಿಯನ್ನು ಹೊಂದುತ್ತದೆ ತೇನ ಸಹ ತೇನ ಸಾರ್ಧಂ ತೇನ ಸಾಕಂ ತೇನ ಸಮಂ ಅವನೊಂದಿಗೆ ಅಂಥೇಳಿ ಹಾಗಾಗಿ ಅಲ್ಲಿ ತೃತೀಯ ವ್ಯಕ್ತಿ ಪ್ರಯೋಗ ಆಗ್ತದೆ ಹಾಗೆ ಮಯಾಸಾರ್ಧಂ ಅಂತ ಬಂದಿಲ್ಲ ನನ್ನೊಂದಿಗೆ ಹ್ಞೂ ಅಂಥೇಳಿ ತೀರಂ ಕ್ಷೀರಪಯೋ ನಿಧೇ ಕ್ಷೀರಪಯೋ ನಿಧಿ ಹ್ಞೂ ಕ್ಷೀರ ಸಮುದ್ರದ ತೀರಕ್ಕೆ ಪಯೋ ನಿಧಿ ನಿಜವಾಗಿ ಪಯಸ್ ಅಂತ ಹೇಳಿದರೆ ಹಾಲು ಕ್ಷೀರ ಅಂತೇಳಿದರೂ ಕೂಡ ಹಾಲೇ ಕ್ಷೀರ ಪಯೋನಿಧಿ ಅಂತೇಳಿ ಹೇಳಿದ್ದಾರೆ ಕ್ಷೀರ ಸಮುದ್ರದ ತೀರಕ್ಕೆ ಬನ್ನಿ ಬರಬೇಕು ನನ್ನೊಂದಿಗೆ ಒಂದು ವೇಳೆ ನಿಮಗೆ ನಿತ್ಯ ಸುಖದಲ್ಲಿ ಶ್ರದ್ಧೆ ಅಥವಾ ಸಿದ್ಧಿಯನ್ನು ಪಡೆಯಲಿಕ್ಕೆ ಆಸಕ್ತಿ ಇದ್ದರೆ ನನ್ನೊಟ್ಟಿಗೆ ಬನ್ನಿ ಕ್ಷೀರಸಾಗರ ತೀರಕ್ಕೆ ಅಂತೇಳಿ ಹೇಳ್ತಾನೆ ಬ್ರಹ್ಮ ಅಂಥೇಳಿ ನಾನು ಹಿಂದೆ ಹೇಳಿದೆ ಅಂತೇಳಿ ಅದೇ ಬ್ರಹ್ಮ ಹೇಳುದು ಈಗ ನಾರದನ ದೇವತೆಗಳನ್ನು ಋಷಿಗಳನ್ನು ಕರೆದು ಹೀಗೆ ನಾನು ಹೇಳಿದೆ ಆವಾಗೇನಾಯಿತು ಇತ್ಯೇತಚನ ಶುತ್ ಗತಸ್ತೆ ಹಿ ಮಯತ ಮಯಾಸಹ ಸಹ ಯತ್ರ ಆಸ್ತೆ ಭಗವಾನ್ ವಿಷ್ಣು ಸರ್ವಾಂ ಹಿತಕಾರಕಃ ಇತತ್ ವಚನ ಹೀಗೆ ನಾನು ಹೇಳಿದಂಥ ಮಾತನ್ನು ಕೇಳಿ ಗತಾಸ್ತೇ ಹಿ ಅವರೆಲ್ಲರೂ ಕೂಡ ನನ್ನೊಂದಿಗೆ ಮಯ ಸಹ ಅಂತ ಬಂತು ನೋಡಿ ಈ ಶಬ್ದ ಅಲ್ಲಿ ಸಾರ್ಧಂ ಬಂತು ಇಲ್ಲಿ ಸಹ ಬಂತು ನನ್ನೊಂದಿಗೆ ಗತಾಹ ಹೋದರು ನನ್ನೊಂದಿಗೆ ಹೊರಟರು ಅವರೆಲ್ಲರೂ ಕೂಡ ಗತಾಹ ತೇ ಅವರು ಎಲ್ಲಿಗೆ ಎತ್ತ ಆಸ್ತೇ ಎತ್ತ ಆಸ್ತೆ ಅಸ್ತಿ ಆಸ್ತೇ ಎಲ್ಲಿ ಇದ್ದನು ಯಾರು ಭಗವಾನ್ ವಿಷ್ಣು ಎಲ್ಲಿ ವಾಸವಾಗಿದ್ದಾನೋ ಭಗವಾನ್ ವಿಷ್ಣುವು ಸರ್ ಯಾ ಎಂತಹ ವಿಷ್ಣು ಸರ್ವ ಹಿತಕಾರಕಃ ಎಲ್ಲರಿಗೂ ಹಿತವನ್ನುಂಟು ಮಾಡತಕ್ಕಂತಹ ಸರ್ವ ಹಿತಕರನಾದಂತಹ ವಿಷ್ಣುವಿನ ನಿವಾಸವಾದಂತಹ ಕ್ಷೀರ ಸಮುದ್ರಕ್ಕೆ ನನ್ನೊಡನೆ ಹೊರಟರು ಇವರೆಲ್ಲರೂ ಕೂಡ ನನ್ನ ಈ ಮಾತನ್ನು ಕೇಳಿ ತತ್ರ ಗತ್ವಾ ಜಗನ್ನಾಥಂ ದೇವದೇವಂ ಉಪತಸ್ಥುಸುರ ಸುಖೃತ ಮುನಿ ಅಯ್ಯಾ ಮುನಿಯೇ ನಾರದನೇ ದೇವಿಯೇ ತತ್ರ ಅಲ್ಲಿಗೆ ಹೋಗಿ ಜಗನ್ನಾಥಂ ದೇವದೇವಂ ಜನಾರ್ದನ ಜಗನ್ನಥನು ಆದಂತಹ ಜಗತ್ತಿನ ನಾಥ ಒಡೆಯ ಆದಂತಹ ದೇವದೇವನೂ ಆದಂತಹ ಜನಾರ್ದನನೂ ಆದಂತಹ ಜನರನ್ನು ಅಂದರೆ ದುಷ್ಟ ಜನರನ್ನು ಅರ್ಧನಿ ಮರ್ದನ ಮಾಡ್ತಕ್ಕಂಥವ ನಾಶ ಮಾಡ್ತಕ್ಕಂಥವ ದುಷ್ಟಜನರ ದುಷ್ಟಮರ್ದನನಾದಂಥವ ಜನಾರ್ದನ ಅಂಥ ಜನಾರ್ದನನ್ನು ಉಪತಸ್ಥು ಅವನ ಸಮೀಪಕ್ಕೆ ಹೋಗಿ ನಿಂತು ತಸ್ಥು ಸ್ಥೀಯತೆ ಅಂತೇಳಿದ್ರೆ ಸ್ಥಾನ ಅಂತೇಳಿದರೆ ನಿಲ್ಲುವಂಥದ್ದು ಉಪ ಅಂದರೆ ಸಮೀಪ ಉಪತಸ್ಥು ಅವನ ಸಮೀಪ ಹೋಗಿ ನಿಂತರು ಸುರಹ ದೇವತೆಗಳು ಋಷಿಗಳು ಎಲ್ಲರೂ ಕೂಡ ನತ್ವ ನಮಸ್ಕರಿಸಿ ನತ್ವ ಅಂತೇಳಿದರೆ ಕೃತ್ವ ಅಂತೇಳಿದರೆ ಮಾಡಿ ಪಠಿತ್ವ ಅಂದರೆ ಓದಿ ಲಿಖಿತ್ವ ಅಂತೇಳಿದರೆ ಬರೆದು ಹಾಗೆ ನತ್ವ ಅಂತೇಳಿದರೆ ನಮಿಸಿ ನಮತಿ ಅಂಥೇಳ ನತ್ವ ಅಂತೇಳಿ ಬರ್ತದೆ ಕ್ವಾಂತ ಅವ್ಯ ಕೃದಂತದು ಹೀಗೆ ನಮಿಸಿ ನಮಸ್ಕರಿಸಿ ಸುಕೃತಾಂಜಲಯ ಹೇಗೆ ನಮಸ್ಕರಿಸಿದರು ಮುಕುಲಿತ ಹಸ್ತರಾಗಿ ಸುಕೃತ ಅಂಜಲಯ ಅಂಜಲಿಬದ್ಧರಾಗಿ ಕ ವಿನಯದಿಂದ ನಮಸ್ಕರಿಸಿ ನಿಂತರು ಅವನ ಹತ್ರ ಹೋಗಿ ತಾನ್ ದೃಷ್ಟ್ವ ಚ ತದಾ ವಿಷ್ಣು ಬ್ರಹ್ಮದ್ಯಾನಮರಾನ್ ಸ್ಥಿತಾಂ ಸ್ಮರನ್ ಶಿವಪದಾಂ ಭೋಜಂ ಅಬ್ರವೀತ್ ಪರಮಂ ವಚಃ ಹಾಗೆ ಬಂದು ನಿಂತಹ ಅವರನ್ನೆಲ್ಲ ನೋಡಿ ತಾನ್ ದೃಷ್ಟ್ವ ಚ ತದಾ ಆವಾಗ ವಿಷ್ಣು ಆ ವಿಷ್ಣುವು ಬ್ರಹ್ಮಾದ್ಯಾನ್ ಅಮರಾನ್ ಸ್ಥಿತಾನ್ ತನ್ನ ಬಳಿ ಬಂದು ನಿಂತಿರತಕ್ಕಂತಹ ಬ್ರಹ್ಮಾದ್ಯ ಅಮರರನ್ನು ದೇವತೆಗಳನ್ನು ಋಷಿಗಳನ್ನೆಲ್ಲ ನೋಡಿ ಸ್ಮರನ್ ಶಿವಪದಾಂ ಭೋಜಂ ಸ್ಮರಂ ಶಿವಪದಾಂ ಭೋಜಂ ಅಂತೇಳಿ ಆಗ್ತದೆ ಅದು ಸಂಧಿ ಅಲ್ಲಿ ಅದು ಶತ್ರು ಪ್ರತ್ಯಯ ಅಂತ ಅತ್ ಪ್ರತ್ಯಯ ಅಂತೇಳಿ ಹೇಳ್ತಾರೆ ಸ್ಮರಿಸುತ್ತಾ ಅಂತೇಳಿ ಪಠನ್ ಧ್ಯಾಯನ್ ಗಾಯನ್ ಅಂಥೇಳಿ ಹಾಗೆ ಸ್ಮರನ್ ಲಿಖನ್ ಧಾವನ್ ಗಚ್ಚನ್ ಅಂಥೇಳಿ ಬರ್ತದೆ ಶಬ್ದ ಓದುತ್ತಾ ಪಠನ್ ಹಾಗೆ ಶತ್ರು ಪ್ರತ್ಯಯ ಅಥವಾ ಅತ್ ಪ್ರತ್ಯಯ ಅಂತವಾದಂಥ ಕೃತಥದು ಹಾಗೆ ಸ್ಮರಿಸುತ್ತಾ ಯಾರನ್ನು ಶಿವಪದಾಂಭೋಜಂ ಆ ಪರಮೇಶ್ವರನ ಪರಶಿವನ ಪಾದ ಪಾದಕಮಲಗಳನ್ನು ಪದ ಅಂದರೆ ಪಾದ ಅಂತ ಹೇಳಿದ್ರ ಒಂದೇ ಅಂಬೋಜ ಅಂದರೆ ಅಂಬಸ್ ಅಂದರೆ ನೀರು ಅದರಲ್ಲಿ ಜನಿಸಿದಂಥದ್ದು ತಾವರೆ ಆ ಪದ ಕಮಲ ಪಾದ ಕಮಲಗಳನ್ನು ಸ್ಮರಿಸುತ್ತಾ ಪರಮೇಶ್ವರನು ಅಬ್ರವೀತ್ ಪರಮಂಬಚಃ ಶ್ರೇಷ್ಠವಾದ ಮಾತನ್ನು ಹೇಳಿದೆ ವಿಷ್ಣು ಆ ಪರಶಿವನ ಪಾದಗಳನ್ನು ನೆನೆಯುತ್ತಾ ನೆನೆಸಿಕೊಳ್ತಾ ಮನಸ್ಸಿನಲ್ಲಿ ವಿಷ್ಣುವಾಚ ಕಗತೂ ಬ್ರಹ್ಮದ್ಯ ಸುರರ್ಷಯ ವದಿ ತತ್ ಪ್ರೀತ್ಯ್ಯ ವಿಧುನಾ ಬ್ರಹ್ಮದಿ ದೇವತೆಗಳೇ ಬ್ರಹ್ಮದ್ಯ ಸುರರ್ಷಯ ಋಷಿಗಳೇ ಯೂಯಂ ಕಮರ್ಥಮ ಆಗುತ್ತ ನೀವು ಯಾಕೆ ಬಂದಿದ್ದೀರಾ ನೀವಿಲ್ಲಿಗೆ ಬಂದ ಕಾರಣ ಏನು ಯು ಎಂ ತ್ವ ಯು ನಿವೆಲ್ಲರು ಯು ಎಂ ನೀವೆಲ್ಲರೂ ತ್ವಮ್ ಅಂದರೆ ನೀನು ಯುವಂ ಅಂದರೆ ನೀವಿಬ್ರು ಯು ಎಂ ಅಂದರೆ ನೀವುಗಳೆಲ್ಲ ಬಹು ಮಂದಿ ಎರಡಕ್ಕಿಂತ ಹೆಚ್ಚು ಮಂದಿ ಕಮರ್ಥಂ ಆಗತಾ ಯಾಕೆ ಬಂದವರಾಗಿದ್ದೀರಾ ಇಲ್ಲಿಗೆ ಆಗತ ಆಗತಾ ಅದು ಕೂಡ ಹಾಗೆ ಪಠಿತ ಹಾಗೆ ಅದು ಅದು ಕೂಡ ಒಂದು ಕೃದಂತವೇ ಪಠಿತಾ ಓದಿದವರು ಆಗತಾಹ ಬಂದವರು ಅಂಥೇಳಿ ಅದು ಸಂಪೂರ್ಣ ಕ್ರಿಯಾಪದ ಅಲ್ಲ ಅದು ಅದು ನಾಮ ವಿಶೇಷಣ ಅಥವಾ ಕರ್ತೃಿಗೆ ಅಲ್ಲಿ ವಿಶೇಷಣವಾಗಿ ಹೇಳುವಂಥದ್ದು ನೀವು ಎಂಥವರು ಅಂದರೆ ನೀವು ಬಂದವರು ನೀವು ಹೋದವರು ಗತಾಹ ತೇಗತಾ ಅಂದರೆ ಗತವಂತಹ ಅದು ಕೂಡ ಹಾಗೆ ಇದೆಲ್ಲ ಕೃದಂತಗಳು ಹಾಗೆ ನೀವು ಇಲ್ಲಿ ಯಾಕೆ ಬಂದವರಾಗಿದ್ದೀರಿ ಅಂಥೇಳಿ ಅಂದರೆ ಇಲ್ಲಿಗೆ ಯಾಕೆ ಬಂದಿದ್ದೀರಿ ಅಂತೇಳಿ ಬಂದ ಕಾರಣ ಏನು ಅಂಥೇಳಿ ಕೆಮ್ಮಮ ಆಗತ ಬ್ರಹ್ಮದ್ಯ ಸುರರ್ಷಯ ಸುರರ್ಷಯ ಸುರಋಷಿ ಸುರರ್ಷಿ ಅಲ್ಲಿ ವೃದ್ಧಿಸಂಧಿ ಆಗ್ತದೆ ಋಷಿ ಇದ್ದದ್ದು ಅರ್ ಅಂತೇಳಿ ಆಗ್ತದೆ ಸುರರ್ಷಿ ಅಂಥೇಳಿ ಋ ಇದ್ದದ್ದು ಅರ್ ಆಗ್ತದೆ ವೃದ್ಧಿ ಸಂಧಿ ಹೀಗೆ ಸರ್ವತ ವದತ ಎಲ್ಲವನ್ನು ಹೇಳಿ ತತ್ ಪ್ರೀತ್ಯ ಕಂ ಕಾರ್ಯ ವಿಧ್ಯತೆ ಅದುನಾ ನನ್ನಲ್ಲಿ ವಿಶ್ವಾಸವಿಟ್ಟು ಅದೆಲ್ಲವನ್ನು ನನಗೆ ತಿಳಿಸಿರಿ ನೀವು ಬಂದ ಕಾರಣವನ್ನು ಕಂ ಕಾರ್ಯ ವಿದ್ಯತೇ ಅಧುನಾ ಈಗ ಏನು ಕೆಲಸ ನನ್ನಿಂದಾಗಬೇಕು ಹೇಳಿ ಅಂತೇಳಿ ಕೇಳ್ತಾನೆ ವಿಷ್ಣು ಆಗ ಬ್ರಹ್ಮ ಹೇಳ್ತಾನೆ ಬ್ರಹ್ಮೋವಾಚ ಇದೆ ಪೃಷ್ಟಾಸ್ತದ ವಿಷ್ಣುನಾಚ ಮಯಸುರ ಪುನಃ ಪ್ರಣಮ್ಯ ತಂ ಪ್ರೀತ್ಯುನಾ ವಿನಿವೇದಯಿತು ಕಾರ್ಯಂ ಖ್ಯಭನ್ ವಚನಂ ಶುಭಂ ಬ್ರಹ್ಮನು ಹೇಳ್ತಾನೆ ಅವಾಗ ಈ ರೀತಿ ವಿಷ್ಣುವು ಕೇಳಲು ಆ ದೇವತೆಗಳೆಲ್ಲರೂ ನನ್ನೊಡನೆ ಆತನನ್ನು ಪುನಃ ಪ್ರೀತಿನ ನಮಸ್ಕರಿಸಿ ನೀನೀಗ ಕೆಲಸವೇನಿದೆಯೆಂದು ಕೇಳಿದೆಯಲ್ಲವೇ ಅದನ್ನೇ ನಿನಗೆ ಭಿನ್ನಮಿಸಲು ಬಂದಿದ್ದೇವೆ ನಾವು ನಿತ್ಯವೂ ಅಂದರೆ ದೇವಾಊಚುಹು ಅಂತ ಅಂದರೆ ಇತಿ ಪೃಷ್ಟಾ ತದಾತೇನ ವಿಷ್ಣುನಾಚ ಮಯಾಸುರ ಹ್ಞೂ ದೇವತೆಗಳು ಈ ರೀತಿ ಪ್ರಶ್ನಿಸಿದಾಗ ಈ ಪೃಷ್ಟ ತದಾ ತೇನು ವಿಷ್ಣುನ ಚ ಮಯ ಸುರ ಆಗ ಈ ರೀತಿಯಾಗಿ ವಿಷ್ಣುವಿನಿಂದ ಈ ರೀತಿಯಾಗಿ ಪ್ರಶ್ನಿಸಲ್ಪಟ್ಟಾಗ ಯಾಕೆ ಬಂದಿದ್ದೀರಿ ನನ್ನಿಂದ ಏನಾಗಬೇಕು ಅಂತ ಪ್ರಶ್ನಿಸಲ್ಪಟ್ಟಾಗ ಪುನಃ ಪ್ರಣಮ್ಯ ತಮ್ಮ ಪ್ರೀತ್ಯ ಆ ಪುನಃ ನಮಸ್ಕರಿಸಿ ಪ್ರೀತಿಯಿಂದ ಕಂ ಕಾರ್ಯ ವಿದ್ಯತೆ ಅಧುನಾ ಏನು ಕಾರ್ಯವಿದೆ ನಿನ್ನಿಂದ ಅಂಥೇಳಿ ವಿನಿವೇದ ಅದನ್ನು ನಿಮಗೆ ವಿನಿವೇದಯಿತು ನಿವೇದಿಸಲಿಕ್ಕೆ ಆಗಿಯೇ ನಾವು ಬಂದಿದ್ದೇವೆ ವಿನಿವೇದಯಿತು ಕಾರ್ಯಂ ಆ ಕಾರ್ಯವನ್ನು ನಿನಗೆ ನಿಮಿ ಬಂದಿದ್ದೇವೆ ಹಿ ಅಬೃವನ್ ವಚನಂ ಶುಭಂ ಅಂಥೇಳಿ ಶುಭವಾದ ಈ ಮಾತನ್ನು ಹೇಳ್ತಾರೆ ದೇವತೆಗಳು ದೇವಾ ಊಚುಹೂ ನಿತ್ಯಂ ಸೇವಾ ತು ಕಸವ ನೋಡಿ ನಿತ್ಯವೂ ನಾವು ನಮ್ಮೆಲ್ಲರ ದುಃಖಗಳನ್ನು ಅಪಹರಿಸಿ ಅಂದರೆ ಪರಿಹರಿಸಿಕೊಳ್ಳಲಿಕ್ಕೆ ದುಃಖವನ್ನು ಅಪಹಾರ ಮಾಡತಕ್ಕಂಥ ಕಾರ್ಯ ಯಾವುದು ಅಂತ ನಾವೆಲ್ಲರೂ ಯಾರ ಸೇವೆಯನ್ನು ಮಾಡಬೇಕು ಅಂತೇಳಿ ನಿತ್ಯವು ನಮ್ಮೆಲ್ಲರ ದುಃಖಗಳನ್ನು ಪರಿಹರಿಸಿಕೊಳ್ಳಲು ಯಾವಾತನನ್ನು ಸೇವಿಸಬೇಕು ನಾವು ಅದನ್ನು ತಿಳಿಸಬೇಕು ಅಂತೇಳಿ ಕೇಳ್ತಾರೆ ನಿತ್ಯಂ ಸೇವಾ ತು ಕಸ ಏವ ಕಾರ್ಯ ಯಾರ ಸೇವೆಯನ್ನು ಮಾಡಬೇಕು ನಿತ್ಯವು ದುಃಖಾಪಹಾರಿಣಿ ದುಃಖವನ್ನು ಹೋಗಲಾಡಿಸಬೇಕಿದ್ದರೆ ನಿತ್ಯ ಸುಖವನ್ನು ಹೊಂದಬೇಕಿದ್ರೆ ನಾವು ನಿತ್ಯವೂ ಯಾರ ಸೇವೆ ಮಾಡಬೇಕು ಇತ್ಯೇತದ್ವಚ ಶುತ್ವ ಭಗವಾನ್ ಭಕ್ತವತ್ಸಲ ಸಾಮರಸ್ಯ ಮಮ ಪ್ರೀತ್ಯ ಕೃಪಯ ವಾಕ್ಯಮಬ್ರವೀತ್ ಭಕ್ತವತ್ಸಲನಾದಂತಹ ಭಗವಾನ್ ವಿಷ್ಣು ವಾ ಭಗವಂತನು ಇತ್ಯೇತದ್ವಚನ ವಚನ ಶುತ್ವ ನಮ್ಮ ಈ ಮಾತನ್ನು ಕೇಳಿ ಸಾಮರಸ್ಯಂ ನಮ್ಮಲ್ಲಿ ಪ್ರೀತಿಯನ್ನು ದಯೆಯನ್ನು ಬೀರುತ್ತಾ ಸಮರಸತೆಯಿಂದ ಹ್ಞೂ ಅಲ್ಲ ನವರಸಗಳ ಏಕೀಭಾವ ಸಾಮರಸ್ಯ ಹ್ಞೂ ಸಮರಸತೆ ಎಲ್ಲ ರಸಗಳ ಸಮ ಸಮತೆ ಅದೇ ಸಾಮರಸ್ಯ ಅಂತೇಳಿ ಹೇಳುವಂಥದ್ದು ಅದರಿಂದ ಮಮ ಪ್ರೀತ್ಯ ನಮ್ಮ ಮೇಲೆ ಪ್ರೀತಿಯಿಂದ ಕೃಪೆಯ ದಯೆಯಿಂದಲೂ ಕೂಡ ವಾಕ್ಯಂ ಅಬ್ರವೀತ್ ಈ ವಾಕ್ಯವನ್ನು ಹೇಳ್ತಾನೆ ವಿಷ್ಣು ಶ್ರೀ ಭಗವಾನುವಾಚ ಬ್ರಹ್ಮನ್ ಶೃಣು ಸುರೈ ಸಮ್ಯಕ್ ಶುತ ಚ ಪುರ ತಥಿ ಕಥ್ಯತೆಭ್ಯ ದೇವೇಭ್ಯಶ್ಚ ತುನಃ ಅಂದರೆ ಒಟ್ಟಿಗೆ ಎಂತ ಸಾಮರಸ್ಯಂ ಅಂತೇಳಿ ಬ್ರಹ್ಮನಿಗೂ ಉಳಿದ ದೇವತೆಗಳಿಗೂ ಋಷಿಗಳಿಗೂ ಕೂಡ ಒಂದೇ ರೀತಿಯಾಗಿ ಇಬ್ರನ್ನು ಎಲ್ಲರನ್ನು ಸಂಬೋಧಿಸಿ ಹೇಳ್ತಾನೆ ವಿಷ್ಣು ಬ್ರಹ್ಮನ್ ಎದೈ ಬ್ರಹ್ಮನೇ ಶೃಣು ಕೇಳು ಸುರೈ ಸಮ್ಯಕ್ ಶುತು ನೀನು ದೇವತೆಗಳು ನಿನ್ನಿಂದಲೂ ದೇವತೆಗಳಿಂದಲೂ ಸಮ್ಯಕ್ ಶುತಾ ನಿನ್ನಿಂದಲೂ ದೇವತೆಗಳಿಂದಲೂ ಬಹಳ ಚೆನ್ನಾಗಿ ಪುರಾ ಹಿಂದೆಯೇ ಕೇಳಲ್ಪಟ್ಟಿದೆ ನೀವು ಕೇಳಿಯೇ ಇದ್ದೀರಿ ಇದನ್ನೆಲ್ಲ ತಥಾಪಿ ಕಥ್ಯತೆ ತುಭ್ಯ ದೇವೇಭ್ಯ ಚ ತುನಃ ಹಾಗೆಯೇ ಆದರೂ ಕೂಡ ಅದನ್ನು ಮತ್ತೊಮ್ಮೆ ನಿಮಗೆ ಹೇಳ್ತೇನೆ ನಿನಗೂ ದೇವತೆಗಳು ದೇವತೆಗಳಿಗೂ ಕೂಡ ಪುನಃ ಹೇಳ್ತೇನೆ ಕೇಳಿ ದೃಷ್ಟಂಚ ದೃಶ್ಯತೆ ಅಧ್ಯವ ದೃಷ್ಟಂಚ ದೃಶ್ಯತೆ ದೈವ ಕಂ ಪುನಃ ಪೃಚ್ಛತೆ ಧುನಾ ಬ್ರಹ್ಮಂದ ದೇವೈಸ್ ಸಮಸ್ತೈಶ್ಚ ಬಹುಧ ಕಾರ್ಯತತ್ಪರೈ ನೀವೆಲ್ಲರೂ ಹಿಂದೆ ನೋಡಿಯೇ ಇದ್ದೀರಿ ಈಗಲೂ ನೋಡ್ತಾ ಇದ್ದೀರಿ ಅದನ್ನು ಮರಳಿ ಈಗ ಕೇಳಬೇಕೇ ಅದೇ ಬ್ರಹ್ಮನೇ ನಾನಾ ವಿಧವಾದ ಕೆಲಸಗಳಲ್ಲಿ ತೊಡಗಿರ್ತಕ್ಕಂಥ ಈ ದೇವತೆಗಳೆಲ್ಲರೂ ಎಲ್ಲ ದುಃಖಗಳನ್ನು ನಾಶ ಮಾಡ್ತಕ್ಕಂತಹ ಆ ಶಂಕರನನ್ನು ಸದಾ ಸೇವಿಸಬೇಕು ನೋಡಿ ನಾನಾ ವಿಧವಾದ ಬ್ರಹ್ಮ ದೇವೈ ಸಮಸ್ತೈಶ್ಚ ಬಹುಧಾ ಕಾರ್ಯತತ್ಪರೈ ಒಬ್ಬ ಬೇರೆ ಬೇರೆ ಇರ್ತದೆ ಇಂಥವರು ಸೇವ್ಯ ಸೇವ್ಯ ಸದಾ ಸೇವ್ಯಸ್ ಸೇವ್ಯ ಸದಾ ದೇವ ಶಂಕರಸರ್ವರ್ವ ಮಮಿ ಕಥಿತೇನ ಬ್ರಹ್ಮಣ್ಯೋಪಿ ವಿಶೇಷತ ಬ್ರಹ್ಮಣಿ ವಿಶೇಷತಃ ಅಂದರೆ ಎಲ್ಲ ದುಃಖಗಳನ್ನು ನಾಶ ಮಾಡುವ ಆ ಶಂಕರನನ್ನು ಸದಾ ಸೇವಿಸಬೇಕು ಆತನೇ ಈ ಅಂಶವನ್ನು ನನಗೂ ನಿನಗೂ ಅಂದರೆ ಬ್ರಹ್ಮನಿಗೂ ವಿಶೇಷವಾಗಿ ಹೇಳಲಿಲ್ವೇ ಪ್ರಸ್ತುತಂಚವ ದೃಷ್ಟಂ ವಃ ಸರ್ವ ದೃಷ್ಟಾಂತಮದ್ಭುತಂತ್ಯಾಜ್ಯಂ ತದರ್ಚನ ಕದಾಪಿ ಸುಖಮೀಪ್ ಸುಭಿಹಿ ಈಗ ತಾನೇ ಅದ್ಭುತವಾದ ಆ ನಿದರ್ಶನವೆಲ್ಲವನ್ನೂ ಕಂಡಿದ್ದೀರಿ ನೀವು ಸುಖವಾಗಿರಬೇಕೆನ್ನುವರು ಯಾವಾಗಲೂ ಶಿವನ ಪೂಜೆಯನ್ನು ಬಿಡಬಾರದು ಸಂತ್ಯಜ್ಯ ದೇವದೇವೇಶಂ ಲಿಂಗಮೂರ್ತಿ ಮಹೇಶ್ವರಂ ತಾರಪುತ್ರಾಸ್ತೈವೇ ನಷ್ಟಾಸ್ತೆ ಪಿ ಸಬಾಂಧವೋ ದೇವದೇವನು ಲಿಂಗವೇ ಶರೀರವಾಗಿ ಉಳ್ಳುವನು ಆದ ಪರಶಿವನನ್ನು ಮರೆತು ಬಿಟ್ಟು ಈ ತಾರನ ಮಕ್ಕಳೆಲ್ಲರೂ ತಮ್ಮ ಬಂಧುಗಳೊಡನೆ ನಾಶವಾದರು ಯಾರು ಅಂತೇಳಿ ಮುಂದೆ ಹೇಳ್ತಾರೆ ಮಯ ಚ ಮೋಹಿತಾಸ್ತೆ ವೈ ಮಾಯಾ ದೂರತಃಕೃತ ಸರ್ವೇ ವಿನಷ್ಟಾ ಪ್ರಧ್ವಸ್ತಾ ಶಿವೇನ ರಹಿತ ಯದ ಮಾಯೆಯಿಂದ ಮೋಹಿತರಾಗಿ ಅವರು ಯಾವಾಗ ಶಿವನನ್ನ ಮರೆತು ಬಿಟ್ಟಿರುವಾಗ ಅವರೆಲ್ಲರೂ ನನ್ನಿಂದ ಮೋಹಿತರಾಗಿ ಧ್ವಂಸರಾಗಿ ಹೋದರು ಅಂದರೆ ಶಿವನನ್ನು ಮರೆತಾಗ ವಿಷ್ಣು ಮಾಯೆಯಿಂದ ಅವರು ನಾಶವಾಗಿ ವಿಷ್ಣು ಶಿವನಿಂದ ಪ್ರಚೋದಿತನಾಗಿ ಪರಶಿವನಿಂದ ಅಂದರೆ ಮೂಲ ಪರಬ್ರಹ್ಮನಿಂದ ಪ್ರಚೋದಿತನಾಗಿ ವಿಷ್ಣು ಮಾಯಾ ಬೀಸಿದ ಅವರು ಶಿವನನ್ನ ಮರೆತಿದ್ದ ಕಾರಣ ಭಗವಂತನನ್ನು ಮರೆತ ಕಾರಣ ಶಿವಾರ್ಚನೆಯನ್ನು ಮಾಡದ ಕಾರಣ ಅವರು ಆ ಮಾಯೆಗೆ ಮೋಹಿತರಾಗಿ ನಾಶವಾಗಿ ಹೋದರು ತಸ್ಮತ್ ಸದಾ ಪೂಜನೀಯೋ ಲಿಂಗಮೂರ್ತಿಧರೋಹರ ಸೇವನೀಯೋ ನಿಶೇಷೇಣ ಶ್ರದ್ಧೆಯ ದೇವಸಪ್ತಃ ಅಯ್ಯ ದೇವಶ್ರೇಷ್ಠನಾದ ಚತುರ್ಮುಖ ಬ್ರಹ್ಮನೇ ತಸ್ಮಾತ್ ಹಾಗಾಗಿ ಯಾವಾಗಲೂ ಆ ಲಿಂಗಾಕೃತಿಯನ್ನು ತಳೆದಂತಹ ದೇವಶ್ರೇಷ್ಠನಾದ ಆ ಶಿವನನ್ನು ಹರನನ್ನು ಸೇವನೀಯ ವಿಶೇಷೇಣ ವಿಶೇಷವಾಗಿ ಶ್ರದ್ಧೆ ಶ್ರದ್ಧೆಯ ಶ್ರದ್ಧೆಯಿಂದ ಯಾವಾಗಲೂ ಸೇವಿಸ್ತಾ ಇರಬೇಕು ಸೇವೆ ಮಾಡಬೇಕು ಈ ಹರ ಎನ್ನತಕ್ಕಂಥ ಶಬ್ದಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಹೇಳ್ತಾರೆ ನಿರೂಪಣೆ ಅಂದರೆ ಆಹರತಿ ಅಂದರೆ ಹರತಿ ಸರ್ವಾಂ ಅಂಥೇಳಿದರೆ ಎಲ್ಲವನ್ನು ಅಪಹರಣ ಮಾಡ್ತಾನೆ ಅಂದರೆ ನಾಶ ಮಾಡ್ತಾನೆ ಅಂದರೆ ಲಯಕರ್ತ ಅಂಥೇಳಿ ಇನ್ನೊಂದು ಆಹಾರತಿ ಅಂದರೆ ಸಂಗ್ರಹ ಮಾಡೋದಂದರೆ ಸೃಷ್ಟಿ ಮಾಡ್ತಕ್ಕಂಥವನು ಕೂಡ ಅವನೇ ಪರಬ್ರಹ್ಮ ದೇವರು ಅಂಥೇಳಿ ಆಮೇಲೆ ನಿರ್ವಹತಿ ನಿರ್ವಹಣೆ ಮಾಡ್ತಕ್ಕಂಥವ್ ಮೂರು ಸೃಷ್ಟಿಸ್ಥಿತಿ ಲಯವನ್ನು ಮಾಡತಕ್ಕಂಥ ಆ ಪರಮಾತ್ಮನಿಗೆ ಹರ ಎನ್ನುತಕ್ಕಂಥ ಶಬ್ದವು ಅನ್ನ ಹೇಳ್ತಾರೆ ಹಾಗಾಗಿ ಅಂಥವನನ್ನು ಸೇವೆ ಮಾಡಬೇಕು ಅಂಥೇಳಿ ವಿಷ್ಣು ಹೇಳ್ತಾನೆ ಸರ್ವಲಿಂಗಾರ್ಚನಾ ದೇವದೇವಾ ದೈತ್ಯಶ್ಚ ಸಪ್ತಮಃ ಅಹಂ ತಥಾ ಬ್ರಹ್ಮನ್ ಕಥಂ ತದ್ವಿಸ್ಮೃತ ತ್ವಯ ಲೈ ಬ್ರಹ್ಮನೇ ಶಿವನ ಲಿಂಗವನ್ನು ಪೂಜಿಸುವುದರಿಂದಲೇ ಅಲ್ಲವೇ ದೇವತೆಗಳು ದೈತ್ಯರು ನಾನು ನೀನು ಎಲ್ಲರೂ ಕೂಡ ಸಾಧು ಹರಿಣ್ಣರಂಥದ್ದು ಅದನ್ನು ನೀನು ಹೇಗೆ ಮರೆತು ಬಿಟ್ಟೆ ತಲ್ಲಿಂಗಮರ್ಚೆಯ ನಿತ್ಯಂ ಏನ ಕೇನಾಪಿ ಹೇತುನಾ ತಸ್ಮಾತ್ ಬ್ರಹ್ಮನ್ ಸುರಶ್ ಶರ್ವ ಸರ್ವಕಾಮಫಲೆಪ್ಸ ಎಲ್ಲ ಕೋರಿಕೆಗಳನ್ನು ಪಡೆಯಬೇಕಾಗಿರ್ತಕ್ಕಂತಹ ಪ್ರತಿಯೊಬ್ಬನೂ ಕೂಡ ಪ್ರತಿಯೊಬ್ಬ ದೇವತೆಯೂ ಕೂಡ ಒಂದಲ್ಲ ಒಂದು ಕಾರಣದಿಂದ ಪ್ರತಿನಿತ್ಯವೂ ಶಿವಲಿಂಗವನ್ನು ಪೂಜಿಸಲೇಬೇಕು ಸಾ ಹಾನ್ಸ್ತನ್ಮಹಾಚಿ ಸಾಂಧತ ಸಾಗ್ಧತ ಯುಹೂರ್ತ ಕ್ಷಣವಾತ್ ಒಂದು ಮುಹೂರ್ತ ಮಾತ್ರವಾಗ್ಲಿ ಒಂದು ಕ್ಷಣಕಾಲಿ ಶಿವನನ್ನು ಪೂಜಿಸದಿದ್ರೆ ಅದಕ್ಕಿಂತ ಬೇರೆ ಹಾನಿ ಇಲ್ಲ ಅದೇ ಮಹಾ ಛಿದ್ರ ಮಹಾ ದೋಷ ಅದೇ ಅವಿಕ ಅದೇ ಬುಧಿಮಂದ್ಯ ಅಂತೇಳಿ ತಿಳಿ ಭವಕ್ತಿಪರೇ ಚವ ಪ್ರಣತಚೇತಸಂಸ್ಮರೇ ನೇ ದುಖ ಯಾರು ಶಿವನಲ್ಲಿ ಭಕ್ತಿಯನ್ನು ಸದಾ ಇಟ್ಟಿರ್ತಾರೋ ಭವ ಭಕ್ತಿಪರಾಹ ಏಜ ಭವ ಅಂದರೆ ಶಿವ ಅವನಿಂದಾಗಿ ಉಂಟಾದಿದೆ ಎಲ್ಲವೂ ಭವತಿ ಅಂಥೇಳಿ ಜಗತ್ತಿಲ್ಲ ಸೃಷ್ಟಿಯೆಲ್ಲವೂ ಉಂಟಾಗ್ತದೆ ಎಂಬುದರಿಂದಾಗಿ ಭವ ಅವನು ಸಂಸಾರ ಉಂಟಾಗ್ತದೆ ಎನ್ನುವುದರಿಂದಾಗಿ ಹಾಗೆ ಭವ ಅಂತ ಹೇಳಿದರೆ ಸೃಷ್ಟಿ ಸಾಗರ ಸಂಸಾರ ಸಾಗರ ಅಂತೇಳಿ ಹೇಳ್ತಾನೆ ಆ ಭವನಲ್ಲಿ ಶಿವನಲ್ಲಿ ಭಕ್ತಿಪರರಾಗಿ ಯಾವಾಗಲೂ ಯಾರಿರ್ತಾರೋ ಏಚ ಭವ ಪ್ರಣತಚೇತ ಸಹ ಯಾರು ಶಿವನನ್ನೇ ಸದಾ ಮರೆಹೊಕ್ಕಿರುವಂತಹ ಮನಸ್ಸುಳ್ಳವರು ಯಾರಿದ್ದಾರೋ ಯಾರು ಶಿವನನ್ನೇ ಸದಾ ಹಂಬಲ್ ಸ್ಮರಿಸುತ್ತಾ ಯಾರ ಮನಸ್ಸು ಹಂಬಲಿಸುತ್ತಾ ಇರುತ್ತದೋ ಭವ ಸಂಸ್ಮರಣಾ ಏ ನತೆಯೇ ದುಃಖಸ ಭಾಜನ ಅವರೆಂದಿಗೂ ಕೂಡ ದುಃಖಕ್ಕೆ ಗುರಿಯಾಗಲಾರರು ಮನೋಜ್ಞಾ ಮನೋಜ್ಞಾಭರ ಸ್್ರಿಯ ಧನಂಚುಷ್ಟಿಪಂತ ಪುತ್ರಪೌತ್ರ ಸಂತತಿ ಆರೋಗ್ಯಂಚ ಶರೀರಂಚ ಪ್ರತಿಷ್ಠಾಂ ಚಾಪ್ಯಲೌಕಿಕೀಂ ಯೇವಾಂಚ್ಛಂತ ಮಹಾಭಾ ಸುಖಂವಾ ತ್ರಶಾಲಲಯಂ ಅಂತೆ ಮುಕ್ತಿಫಲ ಭಕ್ತಿಂ ಪರಮೇಶಿ ಪೂರ್ವಪುಣ್ಯತಿಕೆಣ ತೇರ್ಚಯಂತ ಸದಾಶಿವಂ ದಿ ಉಪ್ಪೇ ಭವನಂ ನಾ ಮನೋಜ್ಞಾನಿ ಸುಂದರವಾದ ಭವನಗಳು ಮಾಳಿಗೆ ಮನೆ ಸೊಗಸಾದ ಒಡವೆಗಳಿಂದ ಅಲಂಕೃತವಾದ ಹೆಂಗಸರು ಮನೋಜ್ಞ ಆಭರಣ ಸ್ತ್ರೀಯ ಮನೋಜ್ಞವಾದ ಆಭರಣಗಳನ್ನು ಧರಿಸಿರತಕ್ಕಂಥ ಸ್ತ್ರೀಯರು ಧನಂಚ ತುಷ್ಟಿಪರ್ಯಂತ ಸಾಕಷ್ಟು ಬೇಕಾದಷ್ಟು ತೃಪ್ತಿ ಆಗುವಷ್ಟು ಐಶ್ವರ್ಯ ಅತುಲವಾದ ಐಶ್ವರ್ಯ ಪುತ್ರ ಪೌತ್ರ ಆದಿ ಸಂತತಿ ಮಕ್ಕಳು ಮಕ್ಕಳು ಮುಂತಾದಂತಹ ಸಾಕಷ್ಟು ಪರಿವಾರ ತುಂಬಿದಂತಹ ಸಂತತಿ ಆರೋಗ್ಯಂಚ ಶರೀರಂಚ ತುಂಬಿದ ಆರೋಗ್ಯ ಉತ್ತಮ ದೃಢಕಾಯ ಶರೀರ ಪ್ರತಿಷ್ಠಾಂಚಾಪ್ಯಲೌಕಿಕೀ ಹಾಗೆ ಅಲೌಕಿವಾದಂತಹ ಪ್ರತಿಷ್ಠೆ ಗೌರವ ಮೇಲ್ಸ್ತರದ ಅತ್ಯಂತ ಉನ್ನತವಾದ ಗೌರವ ಪ್ರತಿಷ್ಠೆ ಯೇ ವಾಂಚಂತಿ ಮಹಾಭಾಗ ಮುಂತಾದ ಐಹಿಕ ಭೋಗ ಭಾಗ್ಯಗಳನ್ನು ಯಾರು ಬಯಸ್ತಾರೋ ಸುಖಂವಾ ತ್ರಿದಶಾಲಯ ಯಾರು ಸುಖವಾಗಿಯೇ ಸ್ವರ್ಗವನ್ನು ಪಡೆಯಲಿಕ್ಕೆ ಬಯಸ್ತಾರೋ ತ್ರಿದಶ ಆಲಯ ಅಂದರೆ ಸ್ವರ್ಗ ತ್ರಿದಶರು ಅಂದರೆ ದೇವತೆಗಳು ಅವರ ಆಲಯ ಅಂದರೆ ಮನೆ ಅದು ತ್ರಿದಶ ಆಲಯ ಅಂಥೇಳಿ ಇಲ್ಲಿ ತ್ರಿದಶ ಅಂತೇಳಿದರೆ ತೃತೀಯ ಯೌವನಾಖ್ಯ ದಶಾ ಯಸ್ಯ ಅಂದರೆ ಬಾಲ್ಯ ಕೌಮಾರ ಯೌವನ ವಾರ್ಧಕ್ಯ ಈ ನಾಲ್ಕರಲ್ಲಿ ಮೂರನೇದು ಯಾವುದು ಯೌವನ ಈ ಮೂರನೆಯ ಸದಾಚಿರ ಯೌವನವನ್ನು ಹೊಂದಿರತಕ್ಕಂಥದ್ದು ಯಾರೋ ಅವರು ದೇವತೆಗಳು ತ್ರಿದಶರು ಅಂತೇಳಿ ಮೂರನೆಯ ದಶೆ ಯಾರಿಗಿದೆಯೋ ಅದು ಒಂದನರ್ಥ ಇನ್ನೊಂದು ಅಂದರೆ ವೃದ್ಧಿ ಆಮೇಲೆ ಪರಿಣಾಮ ಮತ್ತೆ ಕ್ಷಯ ಏನತಕ್ಕಂತಹ ಮೂರು ಯಾವರಿಗೆ ಇಲ್ಲವೋ ಅಂತವರು. ಅವರಿಗೆ ವೃದ್ಧಿ ಆಗಲಿ ಪರಿಣಾಮ ಆಗಲಿ ಕ್ಷಯ ಆಗಲಿ ಇದು ಮೂರು ಇಲ್ಲದೇ ಇರತಕ್ಕಂಥವ್ರು ಇದು ಮೂರು ಇರ್ತವರು ಮರ್ತ್ಯರು ಅಂದರೆ ಮರ್ತ್ಯಲೋಕ ಭೂಲೋಕದಲ್ಲಿ ಮರಣ ಇರತಕ್ಕಂಥವರು ಅವರಿಗೆ ವೃದ್ಧಿ ಇದೆ ಪರಿಣಾಮ ಇದೆ ಕ್ಷಯ ಇದೆ ಹುಟ್ಟು ಬದುಕು ಸಾವು ಈ ಮೂರು ಇಲ್ಲದೇ ಇರತಕ್ಕಂಥ ಇದನ್ನು ಮೀರಿದಂಥವರು ದಶೆ ಮೂ ಈ ಮೂರು ದಶೆಗಳನ್ನು ಮೀರಿದ ದಶೆ ಅಂದರೆ ಆ ಸ್ಥಿತಿ ಇರ್ತಕ್ಕಂಥವ್ರು ಅವರು ತ್ರಿದಶರು ದೇವತೆಗಳು ಅಂಥೇಳಿ ಹೀಗೆ ಆ ದೇವತೆಗಳ ಆಲಯ ಅಂದರೆ ಸ್ವರ್ಗ ಅಂತ ಸ್ವರ್ಗಕ್ಕೆ ಯಾರು ಸುಖವಾಗಿ ಹೋಗಲು ಬಯಸ್ತಾರೋ ಅಂಥವರು ಅಂತೆ ಮುಕ್ತಿಫಲಂಚವ ಹಾಗೇ ಕೊನೆಗೆ ಯಾರು ಬೇಗನೆ ದೇಹಾಂತ್ಯದಲ್ಲಿ ಮುಕ್ತಿಯನ್ನು ಅಪೇಕ್ಷಿಸ್ತಾರೋ ಭಕ್ತಿಂಬ ಪರಮೇಶಿತು ಯಾರು ಪರಶಿವನ ಭಕ್ತಿಯೊಂದನ್ನೇ ಬಯಸ್ತಾರೋ ಪೂರ್ವ ಪುಣ್ಯಾತಿರೇಕೀಣತೆ ಅರ್ಚೆಯಂತಿ ಸದಾಶಿವಂ ಅಂತವರು ಮಾತ್ರ ತಾವು ಹಿಂದೆ ಮಾಡಿದಂಥ ಅನೇಕ ಜನ್ಮಗಳಲ್ಲಿ ಕೋಟಿ ಜನ್ಮಗಳಲ್ಲಿ ಮಾಡಿದ ಪುಣ್ಯಗಳ ಪದರೂಪವಾಗಿ ಮಾತ್ರ ಅಂಥವರು ಶಿವನನ್ನು ಪೂಜಿಸ್ತಾರೆ ಇಷ್ಟೆಲ್ಲವನ್ನು ಪಡೀಲಿಕ್ಕೆ ಬಯಸ್ತಕ್ಕಂಥವ್ರು ಯೋ ಅರ್ಚತ್ ಶಿವಲಿಂಗಂ ವೈ ನಿತ್ಯಂ ಭಕ್ತಿಪರಾಯಣ ತಸ ವೈ ಸಫಲಾಸಿದ್ಧಿ ನ ಸ ಪಾಪೈಃ ಪ್ರಯು ಪ್ರಯುಜ್ಯತೆ ಯಾವನು ನಿತ್ಯವೂ ಭಕ್ತಿಯೊಡಗೂಡಿ ಶಿವಲಿಂಗವನ್ನು ಪೂಜಿಸ್ತಾನೋ ಅವನಿಗೆಲ್ಲ ಸಿದ್ಧಿಗಳು ಕೈಗೂಡ್ತವೆ ಯ ಅರ್ಚೆಯತ್ ಶಿವಲಿಂಗಂ ವೈ ನಿತ್ಯಂ ಭಕ್ತಿಪರಾಯಣ ತಸ ವೈ ಸಫಲಾಸಿದ್ಧಿ ನ ಸ ಪಾಪೈಃ ಪ್ರಯುಜ್ಯತೆ ಪಾಪಗಳ ಸಂಪರ್ಕವೇ ಆಗುವುದಿಲ್ಲ ಅಂಥೇಳಿ ವಿಷ್ಣು ಹೇಳ್ತಾನೆ ಬ್ರಹ್ಮೋವಾಚ ಇತ್ಯುಕ್ತ ತೇವಾ ಪ್ರಣಿಪತ್ಯ ಹರಿಂ ಸ್ವಯಂ ಲಿಂಗಾನಿ ಪ್ರಾರ್ಥೆಯಸು ಸರ್ವಕಮಾಪ್ತೆಯೇ ನೃಣಾಮ್ ಬ್ರಹ್ಮ ಹೇಳ್ತಾನೆ ಆಗ ಹೀಗೆ ಹರಿಯ ಮಾತನ್ನು ಕೇಳಿ ಆ ದೇವತೆಗಳಿದ್ರು ಆತನನ್ನು ನಮಸ್ಕರಿಸಿ ಮನುಷ್ಯರು ತಾವು ಬಯಸಿದ್ದೆಲ್ಲವನ್ನು ಪಡೆಯಲು ಅನುಕೂಲವಾಗುವಂತೆ ಲಿಂಗಗಳನ್ನು ಅನುಗ್ರಹಿಸಬೇಕು ಅಂತೇಳಿ ಪ್ರಾರ್ಥಿಸ್ತಾರೆ ಇತ್ಯುಕ್ತಃ ತದಾ ದೇವಾ ಈ ರೀತಿ ಹೇಳಲ್ಪಟ್ಟಂತಹ ದೇವತೆಗಳು ವಿಷ್ಣುವಿನಿಂದ ಹೇಳಲ್ಪಟ್ಟಂಥ ದೇವತೆಗಳು ಪ್ರಣಿಪತ್ಯ ಹರಿ ಹರಿಂ ಸ್ವಯಂ ಪುನಃ ಹರಿಯನ್ನು ನಮಸ್ಕರಿಸಿ ಪ್ರಣಿಪತ್ಯ ಪ್ರನಿಪಥ್ಯ ಚೆನ್ನಾಗಿ ಬಿದ್ದು ಪತನ ಅಂದರೆ ಬೀಳುವಂಥದ್ದು ಕಾಲಿಗೆ ಬಿದ್ದು ಅಂತೇಳಿ ನಮಸ್ಕರಿಸಿ ಲಿಂಗಾನಿ ಪ್ರಾರ್ಥೆಯ ಮಾಸುಹು ಸರ್ವಕಾಮಾಪ್ತೆಯೇ ನರರಿಗೆ ಮನುಷ್ಯರಿಗೆ ನೃಣಾಮ್ ಅಂತೇಳಿದ್ರು ನೃ ಅಂದರೆ ಮನುಷ್ಯ ಮನುಷ್ಯರಿಗೆ ಎಲ್ಲ ಬೇರೆ ಬೇರೆ ಎಲ್ಲ ಕಾಮಗಳನ್ನು ಕಾಮನೆಗಳನ್ನು ಪಡ್ಕೊಳ್ಳಿಕ್ಕೆ ವಿವಿಧವಾದ ಲಿಂಗಗಳನ್ನು ಪ್ರಾರ್ಥಿಸಿದರು ಅನುಗ್ರಹಿಸಬೇಕು ಅಂತೇಳಿ ತಚ್ಛತ್ವ ತದ ತದಾ ಆ ವಿಷ್ಣು ವಿಶ್ವಕರ್ಮಣ್ ಅಬ್ರವೀತ್ ಅಹಂಚ ಮುನಿಷಾರ್ಧೋಲ ಜೀವೋದ್ಧಾರ ಪರಾಯಣ ಆಗ ಆ ಮಾತನ್ನು ಕೇಳಿ ಪ್ರತಿಯೊಂದು ಜೀವಿ ಉದ್ಧಾರವಾಗಬೇಕು ಅಂದರೆ ಬಯಸಿ ವಿಷ್ಣುವು ನಾನು ಆ ವಿಶ್ವಕರ್ಮನನ್ನು ಕರೆದು ಅವನನ್ನು ಅವರಿಗೆ ಹೇಳ್ತಾನೆ ವಿಷ್ಣುವು ಹೇಳ್ತಾನೆ ವಿಷ್ಣುವು ಬ್ರಹ್ಮನು ಸೇರಿ ವಿಶ್ವಕರ್ಮನನ್ನು ಕರೀತಾರೆ ಕರೆದು ಅಂದರೆ ಸಕಲ ಜೀವಿಗಳು ಉದ್ಧಾರವಾಗಬೇಕೆನ್ನತಕ್ಕಂಥ ಬಯಕೆಯುಳ್ಳವರಾಗಿ ವಿಷ್ಣು ಮತ್ತು ಬ್ರಹ್ಮ ಇಬ್ಬರು ಕರೀತಾರೆ ವಿಶ್ವಕರ್ಮನನ್ನು ವಿಶ್ವಕರ್ಮನ್ ಯಥಾ ಶಂಭೋ ಕಲ್ಪಯಿತ್ ಶುಭಾನಿಚ ಲಿಂಗಾನಿ ಲಿಂಗಾನ್ ದೇಜಾನಿ ದೇಯಾ ವಚನಾನ್ ಮಮ ಎಲೆ ವಿಶ್ವಕರ್ಮನೇ ನನ್ನ ಮಾತಿನಂತೆ ಶಂಭುವಿನ ಶುಭಕರ್ಮಾದ ಲಿಂಗಗಳನ್ನು ನಿರ್ಮಿಸಿ ಎಲ್ಲ ದೇವತೆಗಳಿಗೂ ಕೊಡೂ ವಿಶ್ವಕರ್ಮನ್ ವಿಶ್ವಕರ್ಮನೇ ವಿಶ್ವ ಅಂದರೆ ಎಲ್ಲ ಎಲ್ಲಗಣ ಎಲ್ಲವನ್ನು ಮಾಡತಕ್ಕಂಥವನು ವಿಶ್ವಕರ್ಮ ಎಲ್ಲವನ್ನು ಮಾಡಲು ಸಾಧ್ಯವಿರುವವನು ವಿಶ್ವಕರ್ಮ ದೇವಶಿಲ್ಪಿ ಯಥಾ ಶಂಭೋ ಕಲ್ಪಯತ್ ಶುಭಾಚ ಲಿಂಗಿ ಸ ಹೇಗೆ ಶುಭಕರವಾದ ಶಂ ಶಿವನ ಲಿಂಗಗಳನ್ನು ಪರಿ ಹೇಗೆ ಹೇಳಲಾಗಿದೆಯೋ ಶುಭಕರವಾದದನ್ನು ಕಲ್ಪಿಸಿದ್ದಾರೋ ಅದನ್ನು ನೀನು ನಿರ್ಮಿಸಿ ಸರ್ವ ದೇಯಾನಿ ವಚನಾತ್ ಮಮ ನನ್ನ ನನ್ನ ಮಾತಿನಂತೆ ಎಲ್ಲ ದೇವತೆಗಳು ಅದನ್ನು ಕೊಡಬೇಕು ಅವುಗಳನ್ನು ನಿರ್ಮಿಸಿ ಬ್ರಹ್ಮೋವಚ ಲಿಂಗಾನಿ ಕಲ್ಪಯತ್ವಿಕಾರಾೂಪತಃ ವಿಶ್ವಕರ್ಮ ದದೌ ತೇಭ್ಯೋ ನಿಗಾನ್ ಮಮ ವಾ ಹರೆ ಬಳಿಕ ವಿಶ್ವಕರ್ಮ ನನ್ನ ಮತ್ತು ವಿಷ್ಣುವಿನಂತೆ ಅವರವರ ಅಂತಸ್ತೆಗೆ ತಕ್ಕಂಥ ಯೋಗ್ಯತೆಗೆ ಲಿಂಗಗಳನ್ನು ಮಾಡಿ ಅವರವರಿಗೆ ಕೊಟ್ಟ ತದೇವ ಕಥೆಯಂ ಯೂಯ ತಾಂ ಋಷಿ ಸತ್ತಮ ಪದ್ಮಗಮಯಂ ಶಕ್ರೋ ಹೈಮಂ ವಿಶ್ವವಸುತ ನೋಡಿ ಓ ನಾರದನೆ ಅದನ್ನೇ ನಿನಗಿ ವಿವರವಾಗಿ ತಿಳಿಸ್ತೇನೆ ಕೇಳು ಇಂದ್ರನು ಕೆಂಪಿನಿಂದ ಮಾಡಿದ ಲಿಂಗವನ್ನು ಪಡೆದ ಪದ್ಮರಾಗ ಅಂತೇಳಿ ಹೇಳ್ತಾರೆ ಪದ್ಮರಾಗಿಂದ ಮಾಡಿದಂತಹ ಲಿಂಗ ಕೆಂಪಿನಿಂದ ಮಾಡಿದಂತಹ ಲಿಂಗ ಕೆಂಪು ಕಲ್ಲು ಅಂತಹ ಲಿಂಗವನ್ನು ಪಡೆದ ಶಕ್ರ್ ಶತಕ್ರತು ಆದ ಶಕ್ರ ಅಂತೇಳಿ ಎನಿಸಿದ ಅವನು ಶತಕ್ರತು ಅಂದರೆ ನೂರು ಅಶ್ವಮೇಧೇಯಗಳನ್ನು ಮಾಡಿ ಶತಕ್ರತು ಅವನೇ ಶಕ್ರ ಅಲ್ಲಿ ಮತ್ತು ತೂ ಬಿಟ್ಟರೆ ಶಕ್ರ ಅಂತೇಳಿ ಉಳಿಯುತ್ತದೆ ಇಂದ್ರ ತಕ್ರಮ್ ಶಕ್ರಸ ದುರ್ಲಭಂ ಅಂತೇಳಿ ಒಂದು ವ್ಯಂಗ್ಯೋಗಿ ಉಕ್ತಿ ಇದೆ ಅಂದರೆ ಇಂದ್ರನಿಗೂ ಕೂಡ ಮಜ್ಜಿಗೆ ಸಿಗಲಿಕ್ಕಿಲ್ಲ ಅಂತ ಭೂ ಭೂಲೋಕದಲ್ಲಿ ಮಾತ್ರ ಇರುವಂಥದ್ದು ದೇವಲೋಕದಲ್ಲಿ ಮಜ್ಜಿಗೆ ಇಲ್ಲ ಅಂಥೇಳಿ ಅಂದರೆ ಮಜ್ಜಿಗೆ ಅಷ್ಟು ರುಚಿಕರ ಅಂತೇಳಿ ಹೊಗಳಿದ್ದಲ್ಲಿ ತಕ್ರಮ್ ಶಕ್ರಸ್ ತಕ್ರ ಅಂದರೆ ಮಜ್ಜಿಗೆ ಹಾಗೆ ಶಕ್ರ ಶಕ್ನೋತಿ ದೈತ್ಯನ್ನಾಶಯಿತು ನಾಶೈತು ಹ್ಞೂ ದ್ವಿತಿ ಪುತ್ರರನ್ನು ರಾಕ್ಷಸರನ್ನು ನಾಶ ಮಾಡಲಿಕ್ಕೆ ಶಕ್ನೋತಿ ಶಕ್ತನಾದವ ಅವನೇ ಶಕ್ರ ಅಂಥೇಳಿ ಹಾಗೆ ಬಂದದ್ದು ಹೀಗೆ ಅವನಿಗೆ ಪದ್ಮರಾಗದಿಂದ ಮಾಡಿದಂಥ ಅಥವಾ ಕೆಂಪಿನಿಂದ ಮಾಡಿದಂಥ ಶಿವಲಿಂಗ ಸಿಕ್ಕಿತು ಹೈಮಂ ವಿಶ್ರವಸುತ ವಿಶ್ವವಸನ ವಿಶ್ವವಸನ ಮಗನಾದಂತಹ ಕುಬೇರನಿಗೆ ಚಿನ್ನದ ಲಿಂಗ ಸಿಕ್ಕಿತು ಪೀತಂ ಮಣಿಮಯಂ ಧರ್ಮ ಯಾಕಂದರೆ ಅವನ ಸಂಪತ್ತಿನ ಅಧಿದೇವತೆ ಕುಬೇರ ಹಾಗಾಗಿ ಅವನಿಗೆ ಚಿನ್ನದ ಲಿಂಗ ಪೀತಂ ಮಣಿಮಯಂ ಧರ್ಮೋ ಯಮಧರ್ಮ ಅವನು ಹಳದಿ ಕಲ್ಲಿನ ಲಿಂಗವನ್ನು ಗೋಮೇಧಿಕ ಅದನ್ನು ಪಡೆದ ವರುಣ ಶ್ಯಾಮಲಂ ಶಿವಂ ವರುಣನು ನೀಲಮಣಿಯ ನೀಲವರ್ಣದ ಶ್ಯಾಮಲವರ್ಣದ ಲಿಂಗವನ್ನು ಪಡೆದ ಇಂದ್ರನೀಲಮಯಂ ವಿಷ್ಣು ವಿಷ್ಣು ಇಂದ್ರನೀಲಮಣಿಯಿಂದ ನಿರ್ಮಿಸಿದಂತಹ ಲಿಂಗವನ್ನು ಪಡೆದ ಬ್ರಹ್ಮ ನೀಲ ಅಥವಾ ಇಂದ್ರನೀಲ ವರ್ಣ ಅಂತೇಳಿದರೆ ಜ್ಞಾನ ಪ್ರತೀಕವಾದದ್ದು ನೀಲವರ್ಣ ಹಾಗಾಗಿ ನೀಲಮೇಘಶ್ಯಾಮ ಅಂತೇಳಿ ಕೃಷ್ಣನಿಗೆ ಹೇಳತಕ್ಕಂಥದ್ದು ಜ್ಞಾನದ ಪ್ರತಿನಿಧಿಯಾಗಿ ಭಗವಂತ ದೇವರುಗಳನ್ನೆಲ್ಲ ಸಾಮಾನ್ಯವಾಗಿ ನೀಲಿ ಬಣ್ಣದಲ್ಲಿ ಶಿವನನ್ನು ಕೂಡ ಆ ಬಣ್ಣದಲ್ಲೇ ಮಾಡ್ತಾರೆ ಚಿತ್ರ ವಿಷ್ಣುವನ್ನು ಹಾಗೆ ನೀಲಮೇಘಶ್ಯಾಮ ಜ್ಞಾನದ ಪ್ರತೀಕ ಅಂಥೇಳಿ ನೀಲವರ್ಣ ಹಾಗಾಗಿ ಆಕಾಶ ತತ್ವ ವಿಷ್ಣುವಿಗೆ ಜ್ಞಾನದ ಪ್ರತೀಕ ಆಕಾಶ ತತ್ವವನ್ನು ವಿಷ್ಣುವಿಗೆ ಹೇಳ್ತಾರೆ ಹೀಗೆ ನೀಲಮಣಿಯ ಲಿಂಗ ವಿಷ್ಣು ಇಂದ್ರ ನೀಲಮಣಿಯಿಂದ ವರುಣನು ನೀಲಮಣಿಯ ಲಿಂಗದಿಂದ ಒಂದು ಲಿಂಗವನ್ನು ಪಡೆದ ಆಮೇಲೆ ಬ್ರಹ್ಮನಿಗೆ ಬ್ರಹ್ಮ ಹೇಮಮಯಂ ತಥಾ ಚಿನ್ನದ ಲಿಂಗ ಕುಬೇರನಿಗೂ ಚಿನ್ನದ್ದು ಬ್ರಹ್ಮನಿಗೂ ಚಿನ್ನದ್ದು ಲಿಂಗ ವಿಶ್ವೇ ದೇವಾ ತಥಾ ರೌಪ್ಯಂ ವಿಶ್ವೇ ದೇವತೆಗಳು ಅಂತ ಹೇಳಿದ್ದಾರಲ್ಲ ಅವರು ಬೆಳ್ಳಿಯ ಲಿಂಗವನ್ನು ಪಡೆದರು ರೌಪ್ಯ ಅಂದರೆ ರಜತ ಬೆಳ್ಳಿ ಹೊಸ ವಶ್ಚ ತಥ ಅದು ರಜತ ರೌಪ್ಯ ಅಂತೇಳಿ ಯಾಕೆ ಬಂತು ರಜತಕ್ಕೆ ಬೆಳ್ಳಿಗೆ ಯಾಕಂದರೆ ಹಿಂದೆ ಬೆಳ್ಳಿಯ ನಾಣ್ಯಗಳು ಹೆಚ್ಚು ಪ್ರಚಾರದಲ್ಲಿ ಪ್ರಚಲಿತದಲ್ಲಿ ಚಲಾವಣೆಯಲ್ಲಿ ಇತ್ತು ಹಾಗಾಗಿ ರೌಪ್ಯ ಅಂದರೆ ರೂಪಾಯಿ ಅಂತೇಳಿ ಈಗ ಬಂತಲ್ಲ ನಮಗೆ ಚಲಾವಣೆಯಲ್ಲಿ ಇರತಕ್ಕಂಥದ್ದು ನಾಣ್ಯ ನಾಣ್ಯ ಅಂಥೇಳಿ ಹಣ ಹಾಗೆ ರೂಪಾಯಿ ಅಂತ ಬಂದರೆ ಅದರಿಂದ ಹಾಗಾಗಿ ಅದ್ರ ಬೆಳ್ಳಿಯದಾದ ಕಾರಣ ರೌಪ್ಯ ಅಂತ ಹೇಳಿದರೆ ಬೆಳ್ಳಿ ಅಂತೇಳಿ ಪ್ರಸಿದ್ಧ ಆಯಿತು ರೂಪಾಯಿ ಅಥವಾ ನಾಣ್ಯ ಚಲಾವಣೆಯ ನಾಣ್ಯ ಹಣ ಅಂಥೇಳಿ ನಿಜವಾಗಿ ಅರ್ಥ ಆದರೆ ಬೆಳ್ಳಿ ಅಂಥೇಳಿ ಅದಕ್ಕೆ ಬಂತು ರೂಢಿಯಿಂದಾಗಿ ಹೊಸವಶ್ಚ ತಥೈವಚ ಆರಕೂಟಮಯಂ ವಾಪಿ ವಸುಗಳು ಯಾರೋ ಅಷ್ಟ ವಸುಗಳಿದ್ದಾರಲ್ಲ ಅದರಲ್ಲಿ ಒಬ್ಬ ವಸು ದೇವವ್ರತನಾಗಿ ಭೀಷ್ಮನಾದವ ಅಷ್ಟವಸುಗಳು ಒಬ್ಬ ಹೀಗೆ ಆ ಅಷ್ಟವಸುಗಳು ಎಂಟು ಜನ ವಸುಗಳು ಅವರು ಹಿತ್ತಾಳೆಯ ಲಿಂಗವನ್ನು ಪಡೆದರು ಆರಕೂಟಮಯಂ ವಾಪಿ ಆರಕೂಟ ಅಂದರೆ ಹಿತ್ತಾಳೆ ಪಾರ್ಥಿವಂ ಹಿ ಅಶ್ವಿನ ಓಮುನೇ ಅಶ್ವಿನಿ ದೇವತೆಗಳು ಮಣ್ಣಿನ ಲಿಂಗವನ್ನು ಪಡೆದರು ಆಮೇಲೆ ಲಕ್ಷ್ಮೀಶ್ಚಾಟಿ ದೇವೀಹ್ ಆಮ್ರನರ್ಮಿ ಮೌಕ್ತಿ ಸೋಮರಜೋ ವೈ ವಜ್ರಲಿಂಗ ವಿಭಾವಸು ಮಹಾಲಕ್ಷ್ಮೀ ಸ್ಫಟಿಕಲಿಂಗವನು ಆ ತಾಮ್ರನರ್ ಷಾದಮ್ರದಿಂಗವನ್ನು ಮೌಕ್ತಿ ಸೋಮರಜೋ ವೈ ಚಂದ್ರನು ಮುನಿಂಗವನ್ ವಜ್ರಲಿಂಗ ವಿಭಾವಸು ವಿಭಾವಸು ಅಗ್ ವಜ್ರಲಿಂಗವನು ಮೃಣ್ಮಯಂಚವ ವಿಪ್ರೇಂದ್ರಾ ಬ್ರಾಹ್ಮಣರು ವಿಪ್ರಪತ್ನಸ್ತಥೈವ ಚ ಪತ್ನಿಯರು ಬ್ರಾಹ್ಮಣ ಪತ್ನಿಯರು ಮಣ್ಣಿನ ಲಿಂಗವನ್ನು ಮೃಣ್ಮಯ ಮೃತ್ ಮಯವಾದದ್ದು ಮೃತಂದರೆ ಮಣ್ಣು ಚಾಂದನಂಚಮಯೋ ನಾಗಾಹ ಸರ್ಪಗಳು ಹವಳದ ಪ್ರವಾಲ ಪ್ರವಾಲಮಯ ಲಿಂಗವನ್ನು ಸ್ವೀಕರಿಸಿದರು ಶ್ರೀಗಂಧದ ಲಿಂಗವನ್ನು ಯಾರು ಬ್ರಾಹ್ಮಣರು ಮಣ್ಣಿನ ಲಿಂಗವನ್ನು ಬ್ರಾಹ್ಮಣ ಪತ್ನಿಯರು ಶ್ರೀಗಂಧದ ಲಿಂಗವನ್ನು ಪಡೆದರಂತೆ ಸರ್ಪಗಳು ಹವಳದ ಲಿಂಗವನ್ನು ಪಡೆದರು ಮೃಣ್ಮಯಂಚವ ವಿಪ್ರೇಂದ್ರ ವಿಪ್ರಪತ್ನಿಯಸ್ತೈವ ಚಾಂದನಂಚ ಚಂದನ ಇಂದ ಮಾಡಿದ ವಿಪ್ರ ಪತ್ನಿಯರು ಚಾಂದನಂಚಮಯವು ನಾಗಾಹ ಪ್ರವಾಲಂ ಪ್ರವಾಲಮಯಂ ಆಧಾರ ಪ್ರವಾಳ ಅಂದರೆ ಹವಳ ಹವಳದ ಲಿಂಗವನ್ನು ಪಡ್ಕೊಂಡ್ರು ನಾಗಗಳು ಸರ್ಪಗಳು ನವನೀತಮಯಂ ದೇವಿ ಯೋಗಿ ಭಸ್ಮಯಂ ತಥಾ ಹಾಗೆ ಪಾರ್ವತಿಯು ಬೆಣ್ಣೆಯ ಲಿಂಗವನ್ನು ಯೋಗಿ ಭಸ್ಮಯಂ ತಥಾ ಯೋಗಿಯು ಭಸ್ಮದಿಂದ ಮಾಡಿದಂತಹ ಲಿಂಗವನ್ನು ಯೋಗಿಗಳು ಯಕ್ಷಾದಧಿಮಯಂ ಯೋಗಿಗಳು ಯೋಗಿಗಳು ಅನ್ನತಕ್ಕಂತಹ ಒಂದು ವರ್ಗ ಆಮೇಲೆ ಯಕ್ಷರು ಯೋಗಿಗಳು ಭಸ್ಮದಿಂದ ಮಾಡಿದ್ದನ್ನು ಆಮೇಲೆ ಯಕ್ಷರು ಮೊಸರಿನಿಂದ ಮಾಡಿದ ಲಿಂಗವನ್ನು ಯಕ್ಷಾದಧಿಮಯಂ ಲಿಂಗಂ ಛಾಯಾಪಿಷ್ಟಮಯಂ ತಥಾ ಛಾಯೆಯು ಛಾಯಾದೇವಿ ಸೂರ್ಯಪತ್ನಿ ಸೂರ್ಯಪತ್ನಿ ಸಂಜ್ಞಾದೇವಿ ಆವುಳ ನೆರಳು ಛಾಯಾದೇವಿ ಅಂತೇಳಿ ಆ ಛಾಯೆಯು ಹಿಟ್ಟಿನ ಲಿಂಗವನ್ನ ಹಿಟ್ಟಿನ ಲಿಂಗವನ್ನು ಪಿಷ್ಟಮಯ್ ಹುಡಿ ಧಾನ್ಯದ ಪಿಷ್ಟ ಹುಡಿ ಅದರ ಅದರಿಂದ ಮಾಡಿದ ಲಿಂಗವನ್ನು ಪಡ್ಕೊಂಡು ಶಿವಲಿಂಗಂಚ ಬ್ರಹ್ಮಾಣಿ ಬ್ರಹ್ಮಪತ್ನಿಯಾದ ವಾಗ್ದೇವಿಯು ರತ್ನ ಪೂಜಯತಿ ಧ್ರುವ ರತ್ನಮಯವಾದ ಲಿಂಗವನ್ನು ಶಿವಲಿಂಗವನ್ನು ಪಾರದ ಪಾರ್ಥಿವಂ ಬಾಣಂ ಸಮರ್ಚತಿ ಪರೇಪಿ ಬಾಣಾಸುರನು ಪಾದರಸದ ಅಥವಾ ಮಣ್ಣಿನ ಲಿಂಗವನ್ನು ಇನ್ನು ಇತರರು ಮಣ್ಣಿನ ಲಿಂಗವನ್ನು ಕೂಡ ಪಡೆದು ಪೂಜಿಸ್ತಾರೆ ಏನು ವಿಧಾನ ಲಿಂಗಾ ದತ್ತಾನೆ ವಿಶ್ವಕರ್ಮನಾಥೇ ಪೂಜೆಯಂತೆ ಸರ್ವೇ ವೈ ದೇವ ಈ ರೀತಿಯಾಗಿ ವಿಶ್ವಕರ್ಮನ್ನು ಮಾಡಿಕೊಟ್ಟಂತಹ ಲಿಂಗಗಳನ್ನು ಆ ದೇವತೆಗಳು ಋಷಿಗಳೆಲ್ಲರೂ ಕೂಡ ಪೂಜಿಸ್ತಾರೆ ಇನ್ನು ಮುಂದಿನದನ್ನು ವಿಷ್ಣುರ್ದತ್ವಾಚಲಿಂಗಾ ದೇವೇಭ್ಯೋ ಹಿತಕಾಮ್ಯಯ ಪೂಜಾ ವಿಧಿ ಸಾಮಚಷ್ಟ ಬ್ರಹ್ಮಣೇ ಮೇ ಪಿನಕಿನಃ ಬಳಿಕ ವಿಷ್ಣು ದೇವತೆಗಳೆಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ಲಿಂಗಗಳನ್ನು ಕೊಟ್ಟ ಶಿವನನ್ನು ಅರ್ಚಿಸ್ತಕ್ಕಂಥ ಕ್ರಮವನ್ನು ಬ್ರಹ್ಮನಾದ ನನಗೆ ಹೇಳ್ತಾನೆ ಪಿನಾಕಿನ ಪಿನಾಕಿ ಅಂದರೆ ಪಿನಾಕಿನ್ ಪಿನಾಕಧನುಸ್ಸು ಉಳ್ಳವನು ಯಾವನು ಅವನು ಪಿನಾಕ ಯ ಅಸ್ತಿ ಸಹ ಪಿನಾಕಿ ಅಂಥೇಳಿ ತೃತ್ ತಸ್ಯ ತ್ರಹ್ಮ ಅಹಂ ದೇವಸತ್ತಮೈ ಆಗಂ ಚ ಸ್ವಕಂಧಾಮ ಹರ್ಷ ನಿರ್ಭರ ನಾನು ಆತನ ಹೇಳಿದ್ದನ್ನು ಕೇಳಿ ಸಂತೋಷದಿಂದ ಆ ದೇವತೆಗಳೊಡನೆ ಹೊರಟು ನನ್ನ ಲೋಕಕ್ಕೆ ಹಿಂದಿರುಗಿದೆ ಹರ್ಷ ನಿರ್ಭರ ಸ್ವಕಂಧಾಮ ತನ್ನ ನನ್ನ ಲೋಕಕ್ಕೆ ನಾನು ಬಂದೆ ಆಗಮ ಆಗಮಿಸಿದೆ ತೃತ್ವ ವಚನ ಅವನ ಮಾತನ್ನು ಕೇಳಿ ಬ್ರಹ್ಮ ಅಹಂ ಬ್ರಹ್ಮನಾಥ ನಾನು ದೇವತೆಗಳೊಂದಿಗೆ ತತ್ರಾಗತ್ಯ ಋಷೀನ್ ಸರ್ವಾನ್ ದೇವಾಂಶ್ಚಾಹಂ ತಥಾ ಮುನೇ ಶಿವಪೂಜಾ ವಿಧಿಂ ಸಮ್ಯದ ಭ್ರುವಂ ಸಕಲೇಷ್ಟದಂ ಓ ನಾರದ ನಾನು ಅಲ್ಲಿಗೆ ಬಂದು ನನ್ನ ಲೋಕಕ್ಕೆ ಬಂದು ಎಲ್ಲ ದೇವತೆಗಳಿಗೂ ಋಷಿಗಳಿಗೂ ಸಕಲಾಭೀಷ್ಟ ಸಾಧಕ ಅಂತ ಶಿವಪೂಜಾ ವಿಧಾನವನ್ನು ಚೆನ್ನಾಗಿ ವಿವರಿಸಿ ಹೇಳಿದೆ ಹೇಗೆ ಹೇಳಿದೆ ಹೇಳಿದರು ಬ್ರಹ್ಮ ದೇವತೆಗಳಿಗೆ ಋಷಿಗಳಿಗೆ ಮುಂದೆ ಶಿವಪೂಜಾ ವಿಧಾನವನ್ನು ಈಗ ಶಿವಲಿಂಗ ಸಿಕ್ಕಿ ಆಯ್ತದೆ ಯಾವ ರೀತಿ ಅರ್ಚನೆ ಮಾಡಬೇಕು ಅನ್ನೋದಕ್ಕಂಥ ಮುಂದೆ ಬ್ರಹ್ಮ ಹೇಳ್ತಾನೆ ಅದನ್ನು ಮುಂದಿನ ದಿವಸ ನೋಡುವ ಹರೇರಾಮ ಓಂ ತ ಶಿವಾರ್ಪಣಮಸ್ತು